ಧ್ಯಾನ ಪ್ರಕ್ರಿಯಾ ಸಂಧಿ ಹನ್ನೊಂದನೆಯದ್ದು ಒಂದೊಂದು ಸಂಧಿಯಲ್ಲಿ ಒಂದೊಂದು ನೋಡಿದರೆ ಸಾಕು ನಾವು ಮೂವತ್ತು ದಿವಸದಲ್ಲಿ ಮೂವತ್ತು ನುಡಿ ನೋಡ್ಲಿಕ್ಕಾಗತ್ತೆ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ಭಗವಂತನ ಬಗ್ಗೆ ಧ್ಯಾನ ಮಾಡುವ ಬಗ್ಗೆ ಅದನ್ನು ಬೆಳೆಸಿಕೊಳ್ಳುವ ಕ್ರಮ ಅದನ್ನು ವಿಶ್ಲೇಷಣೆ ಮಾಡ್ತಾರೆ ಒಂದು ಮಾತು ಹೇಳ್ತಾರೆ ಅದು ವರ್ಣ ಪ್ರಕ್ರಿಯೆಯ ಸಂಧಿಯಲ್ಲಿ ಬಂದಿರತಕ್ಕಂತಹದ್ದು ನುಡಿ ಇದು ಧ್ಯಾನಕ್ಕೆ ಸಂಬಂಧಪಟ್ಟದ್ದು ಭಗವಂತನನ್ನು ಚಿಂತನೆ ಮಾಡಿದರೆ ಎಂತಹ ಫಲ ಬರುತ್ತೆ ಆ ಧ್ಯಾನಕ್ಕೆ ಎಷ್ಟು ಮಹತ್ವ ಇದೆ ಅದು ಪ್ರಾಕ್ಟಿಕಲ್ ಎನ್ನುವುದನ್ನು ವಿವರಿಸುತ್ತಾ ಒಂದು ಒಳ್ಳೆಯ ಅನುಭವದ ಮಾತು ಪುರಾಣಗಳಲ್ಲಿ ಬಂದಿರತಕ್ಕಂತಹ ಹಿತನುಡಿಗಳನ್ನು ನಮ್ಮಂದಿಟ್ಟಿದ್ದಾರೆ ಕೀಟಪೇಷರಿ ನೆನವಿಲಿ ಕೀಟ ತೊರೆದು ತದ್ವತ್ರೆ ಭಕ್ತಿಯಲಿ ಕೈಟಾರಿಯ ಧ್ಯ ಅತಿ ಶೀಘ್ರದಿಂದಲೇ ದಾಟಿ ಸಾರೂಪ್ಯವನ್ನು ಐದುವರು ಅಲ್ಪಜೀವಿಗಳು ದೃಷ್ಟಾಂತ ಕೊಟ್ಟಿದ್ದಾರೆ ಧ್ಯಾನ ಅಂದರೆ ಹೇಗಿರುತ್ತದೆ ಅಂತ ಧ್ಯಾನ ಮಾಡಿದರೆ ಏನಾಗ್ತದೆ ಅಂತ ಉಪನಿಷತ್ತಲ್ಲಿ ಹೇಳ್ತಾರೆ ಈ ಮಾತು ಯಥಾ ಯಥಾ ಉಪಾಸತೆ ತದೇ ಬವತಿ ಭಗವಂತನನ್ನು ಹೇಗೆ ಉಪಾಸನೆ ಮಾಡ್ತೇವೆ ಹಾಗೇ ಫಲಪ್ರಾಪ್ತಿ ನಮಗಾಗ್ತದೆ ಅಂತ ದೇವರು ಇಲ್ಲ ಇಲ್ಲ ಇಲ್ಲ ಅಂತ ಉಪಾಸನೆ ಮಾಡಿದರೆ ಒಂದ್ ನಮ್ಮನ್ನೇ ಇಲ್ಲ ಅಂತ ಮಾಡ್ತಾರಂತ ಅಸತ್ ಬ್ರಹ್ಮೇ ತಿ ಅಸತ್ ಬ್ರಹ್ಮೇ ತಿಚೇ ದ್ವೇದ ಅಸದ್ ಅಸನ್ನೇ ವಸಭವತಿ ಅಸದ್ ಬ್ರಹ್ಮೇ ದೇವೇ ದಚೇದ್ ಉಪನಿಷತ್ತಲ್ಲೇ ಹೇಳ್ತಾರೆ ದೇವರು ಇಲ್ಲ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಒಂದ್ ದಿವಸ ನೀನು ಇಲ್ಲ ಅಂತಾಗಿ ಬಿಡ್ತೀನಿ ಆದ್ರೆ ದೇವರು ಸಂತ ಮೇ ನಮ್ ತಥೋ ಹಾಗೆ ಉಪಾಸನೆ ಮಾಡಬೇಕು ಅಂತ ಹೇಗೆ ಉಪಾಸನೆಯ ಮುಖ ಹಾಗೆ ನಮಗೆ ಫಲಪ್ರಾಪ್ತಿಯಾಗ್ತದೆ ಅಂತ ಎಲ್ಲಿಯಾದ್ರೂ ಹಾಗುಂಟ ಹೇಗೆ ಉಪಾಸನೆ ಮಾಡ್ತೇವೆ ಹಾಗೆ ಫಲ ಬರುವುದು ಉಂಟೋ ಅನ್ನೋದಕ್ಕೆ ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ ಅದೇನು ಹೇಳ್ತಾರೆ ಅವರು ಅಂತಂದ್ರೆ ಕೀಟ ಪೇಶ ನೆನವಿನಲ್ಲಿ ಕೀಟಭಾವ ತೊರೆದು ತದ್ವತ್ ಕೇಟ ರೂಪವನ್ನು ಐದಿಯಾಡುವ ತರದೀಂತ ಒಂದು ಕಂಚುಕಾರ ಹುಳ ಇದೆ ಆ ಕಂಚುಕಾರ ಅದರ ವಿಚಿತ್ರವಾದ ಸ್ವಭಾವ ಅದು ಅದೇನು ಮಾಡ್ತದೆ ಅಂತ ಕಂಚುಕಾರ ಎಲ್ಲ ಕಡೆ ತಿರುಗಾಡ್ತದೆ ತಿರುಗಾಡಿ ಯಾವುದೋ ಒಂದು ಹುಳವನ್ನು ಅದು ತರ್ತದೆ ತಂದು ತನ್ನ ಗೂಡಲ್ಲಿ ಇಡ್ತದೆ ತನ್ನ ಗೂಡಲ್ಲಿಟ್ಟು ಅದಕ್ಕೆ ಅದರ ಕಿವಿಯಲ್ಲಿ ಗುಯಿ ಅಂತ ಹೇಳ್ತದೆ ಕೇಳಿ ಮಂತ್ರ ಮಾಡಿ ಅದು ಅದು ಮೊದಲು ಕೆಲವು ದಿವಸ ಭಾರಿ ಸಿಟ್ಟಿರ್ತದೆ ಅಂದ್ರೆ ಭಾಗವತ ಚೆನ್ನಾಗಿ ಹೇಳುತ್ತೆ ಮೊದಲು ಹೇಗಿರ್ತದೆ ಅಂದರೆ ಆ ಕೀಟ ಕಂಚುಕಾರನ ಮೇಲೆ ಬಾರಿ ದ್ವೇಷ ಅಂತೆ ಏನು ದ್ವೇಷ ಅಂದರೆ ನಾನು ಎಲ್ಲಿಯೋ ಇದ್ದೆ ನಾನು ಕೀಟ ನನ್ನನ್ನು ಎಳ್ಕೊಂಡು ತಂದು ಈ ಗೂಡಲ್ಲಿ ಇಟ್ಟಿತಲ್ಲ ಎಷ್ಟು ಕೆಟ್ಟವ ಎಷ್ಟು ಕೆಟ್ಟವ ಅಂತ ಅದರ ಮೇಲೆ ದ್ವೇಷ ಅದು ಯಾವಾಗ ಬರುತ್ತೆ ಚಚ್ಚಿ ಕೊಂದು ಅನ್ನುವಂತಹ ದ್ವೇಷ ಇರ್ತದೆ ಒಂದು ಎರಡು ಮೂರು ದಿವಸ ಆಯಿತು ಆ ಕೀಟಕ್ಕೆ ಯಾವಾಗ ಬರಲಿಲ್ಲ ಕಂಚುಕಾರ ಅಂತ ಮನಸ್ಸು ತಿರುಗಿತಂತೆ ಯಾಕೆಂದ್ರೆ ಕಂಚುಗಾರನಿಗೆ ಗೊತ್ತು ಅದಕ್ಕೇನು ಬೇಕೋ ಆಹಾರ ತಂದು ಕೊಡ್ತಿತ್ತು ನಿತ್ಯ ಕಿವಿಯಲ್ಲಿ ಗುಯಿಗುಟ್ಟುದು ಮಾತ್ರ ಅಲ್ಲ ಅದಕ್ಕೆ ಏನೇನು ಬೇಕೋ ಅದೆಲ್ಲ ತಂದು ಕೊಡ್ತಿತ್ತು ತಂದು ಕೊಟ್ಟಿತ್ತು ನಾಲ್ಕು ದಿವಸ ಯಾವಾಗ ಬರ್ತದೆ ನನಗೆ ಆಹಾರ ಕೊಡುತ್ತೆ ಕೆಲವು ದಿವಸ ಆದ ಆ ಕುಳಕ್ಕೆ ಅಬ್ಬಾ ಒಳ್ಳೇದು ಕಂಚುಗಾರ ಕಂಚುಗಾರ ಭಾರಿ ಒಳ್ಳೇದು ಒಳ್ಳೆದು ಒಳ್ಳೆದು ಅಂತ ಚಿಂತನೆ ಮಾಡುತ್ತೆ ಯಾರ್ರಿ ಇಷ್ಟು ಆಹಾರ ಕೊಡ್ತಾರೆ ಅಂತ ಭಾರಿ ಖುಷಿಯಾಗುತ್ತೆ ಹಾಗಾಗಿ ಆ ಕಂಚುಕಾರನನ್ನೇ ನೆನೆದು ನೆನೆದು ನೆನೆದು ಈ ಕೀಟ ಮತ್ತೆ ಕಂಚುಕಾರನೇ ಆಗಿಬಿಡುತ್ತೆ ಅಂತ ಕಂಚುಕಾರ ಜಾತಿಗೆ ಸೇರುತ್ತೆ ಅಂತ ಅಂದ್ರೆ ಮೊದಲೊಂದು ಕೀಟ ಆಗಿತ್ತು ಅದು ಕಂಚುಕಾರನ ಕೈಗೆ ಸಿಕ್ಕಿತು ಕಂಚುಕಾರನ ಕಂಚುಕಾರ ಅಂದ್ರೆ ಏನ್ ಹೇಳ್ತಾರೆ ಇಲ್ಲಿ ಗೊತ್ತಿಲ್ಲ ನನಗೆ ಕುರುಡಿ ಅಂತ ಅದನ್ ಅದ ಒಂದು ಬಿಲ್ಡಿಂಗ್ ಆದ್ರೆ ಇರ್ತದೇನು ಹೊಸ ವಿಷಯ ಅಲ್ಲ ಅದೇ ಬಿಲ್ಡಿಂಗ್ ಆಯ್ತಂದ್ರೆ ನಾಲ್ಕು ದಿವಸದಲ್ಲಿ ಬಂದು ಸೇರುತ್ತೆ ಅದು ಮಣ್ಣು ನಾವು ಅದನ್ನು ತೆಗೀಬೇಕು ಮತ್ತೆ ಅದರ ಒಳಗೆ ಇರ್ತದೆ ಅದು ಅದು ಯಾವುದೋ ಒಂದು ಹುಳವನ್ನು ತಂದು ಗೂಡಲ್ಲಿಟ್ಟು ಅದರ ಕಿವಿಯಲ್ಲಿ ಜಪ ಮಾಡಿ ತಲೆ ಮೇಲೆ ಕೈ ಇಟ್ಟು ನನ್ನ ಹಾಗೆ ಆಗು ಅಂತ ಹೇಳಿ ಮೊದಲನೇ ಮತಾಂತರ ಕಲಿತಿದ್ದೇ ಕಲಿಸಿದ್ದೇ ಈ ಕಂಚುಕಾರ ಅದೇ ಕ್ರಿಶ್ಚಿಯನ್ರಿಗೆ ಗುರು ಅದು ಎಲ್ಲರನ್ನು ತಂದು ತನ್ನ ಗೂಡಲ್ಲಿಟ್ಟವ್ರಿಗೆ ಏನು ಬೇಕು ಅದನ್ನು ಕೊಟ್ಟು ಕೊಟ್ಟು ಕೊಟ್ಟು ಕೊಟ್ಟು ನನ್ನ ಕನ್ವರ್ಷನ್ ಪ್ರಾರಂಭದ್ದೇ ಇಲ್ಲಿಂದ ಅದು ಹೋಗಿ ಅದು ಕಿವಿಯಲ್ಲಿ ಊದಿ ಊದಿ ಹೇಳಿ ಹೇಳಿ ತಲೆ ಮೇಲೆ ಕೈ ಇಟ್ಟು ಏನು ಬೇಕೋ ಕೊಟ್ಟು ಕೊಟ್ಟು ಭಾರಿ ಒಳ್ಳೆಯವರು ಅಂತ ಅನಿಸಿಕೊಂಡು ಕೊನೆಗೆ ಅದೇ ಆಗಿಬಿಡುತ್ತೆ ಅದು ಅದೇ ಜಾತಿಗೆ ಸೇರಿಬಿಡುತ್ತೆ ಹೇಗೆ ಆ ಹುಳ ಕಂಚುಕಾರನ ಮನೆಗೆ ಸೇರಿ ಕಂಚುಕಾರನನ್ನು ಧ್ಯಾನ ಮಾಡಿ ಮಾಡಿ ಮಾಡಿ ಕುರುಡಿ ಹುಳ ಕುರುಡಿ ಹುಳವನ್ನು ಧ್ಯಾನ ಮಾಡಿ ಮಾಡಿ ಅದು ಅದು ಕುರುಡ ಅಲ್ಲ ಅದೇ ಒಟ್ಟಿಗೆ ಸೇರಿದವರು ಕುರುಡರನ್ನಾಗಿ ಮಾಡುತ್ತೆ ಅದು ಕುರುಡಿ ಅದಕ್ಕೆ ಕುರುಡಿ ಅಂತ ಇರಬಹುದು ಹೆಸರು ಅದು ಹುಳವನ್ನು ಪರಿವರ್ತನೆ ಮಾಡಿ ಅದನ್ನು ತನ್ನ ಜಾತಿಗೆ ಸೇರಿಸಿಕೊಳ್ತದೆ ನಮ್ಮ ಸ್ವಾಮಿ ಹಾಗೆ ಮಾಡ್ತಾನೆ ಅಂತ ಹೇಗೆ ಅಂದ್ರೆ ಈ ಜೀವರಾಶಿಗಳು ಭಗವಂತನನ್ನು ಉಪಾಸನೆ ಮಾಡಿದರೆ ಶಿಶುಪಾಲ ಭಗವಂತನನ್ನು ದ್ವೇಷ ಮಾಡಿದ ಒಳಗಿನಿಂದ ಒಬ್ಬ ಚೇತನ ಇದ್ದ ಭಗವಂತನನ್ನು ನಿರಂತರ ಧ್ಯಾನ ಮಾಡುತ್ತಿದ್ದ ಕೊನೆಗೆ ಭಗವಂತ ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಂಡ ಅಂತ ಹೇಗೆ ಸಂಭ್ರಂ ಭಯ ಯೋಗೇನ ಅಂತ ಭಾಗವತ ಹೇಳ್ತದೆ ಸಂಭ್ರಮ ಭಯ ಯೋಗೇನ ಅಂತ ಮೊದಲು ಸಂಭ್ರಮ ಆಮೇಲೆ ಭಯ ಆಮೇಲೆ ಯೋಗ ಅಂತ ಸಂಭ್ರಮ ಅಂದ್ರೆ ಮೊದಲು ಏನಾಗುತ್ತೋ ಏನೋ ಏನು ಮಾಡ್ತದೋ ಏನೋ ಸಿಟ್ಟು ಆಕ್ರೋಶ ಕಳವಳ ಎಲ್ಲ ತುಂಬಿರ್ತದೆ ಅಂತ ಒಂದು ಹೈಜ್ಯಾಕ್ ಮಾಡಿದರೆ ಹೇಗಿರ್ತದೆ ರೀ ಆ ಸ್ಥಿತಿ ಫುಲದ ಸ್ಥಿತಿ ಪಾಪ ಎಲ್ಲಿಯೋ ಇದನ್ನು ತಂದಿಟ್ಟಾಗ ಸಂಭ್ರಮ ಏನಾಗುತ್ತೆ ಯಾವಾಗ ಕೊಲ್ಲುತ್ತೆ ಏನು ಮಾಡುತ್ತೆ ಗೊತ್ತಿಲ್ಲ ಅದಕ್ಕೆ ಪಾಪ ಸಂಭ್ರಮ ಆಮೇಲೆ ಭಯ ಅಯ್ಯೋ ಅದು ಹುಳ ಮನೆಗೆ ಸೇರಿ ಆಯಿತು ಇನ್ನು ನಾನು ಅದು ಹೇಳಿದಾಗೆ ಕೇಳದಿದ್ರೆ ನನಗೆ ತೊಂದರೆ ಇದೆ ಅದು ಏನು ಹೇಳ್ತದನ್ನು ಕೇಳೋಣ ಅಂತ ಸ್ಥಿತಿಗೆ ಬರುತ್ತೆ ಆಮೇಲೆ ಯೋಗ ಸಂಯೋಗ ಮನೋಯೋಗ ಪ್ರೀತಿ ಸ್ನೇಹ ಬೆಳೆಯಿತು ಹೀಗೆ ಮೊದಲು ಸಂಭ್ರಮ ದ್ವೇಷ ಇತ್ತು ಆಮೇಲೆ ಭಯ ಆಯಿತು ಆಮೇಲೆ ಯೋಗ ಸಂಯೋಗ ಆಯಿತು ಕೊನೆಗೆ ಕೀಟ ಪೇಷಸ್ಕರತಾಂಗತಃ ಅಂತ ಭಾಗವತ ಹೇಳಿತ್ತು ಅದು ಪೇಷಸ್ಕರಾಯಿತು ಅದೇ ಆ ಕುರುಡಿ ಹುಳದೇ ಅಂತ ಒಂದು ಮಾತಂತೂ ಸತ್ಯ ಇಲ್ಲಿ ಅದ್ವೈತಿಗಳು ಅವರಿಗೆ ಖುಷಿಯಾಗಿ ವ್ಯಾಖ್ಯಾನ ಮಾಡ್ತಾರೆ ರಾಮಾನುಜೀಯರು ಅವರಿಗೆ ಖುಷಿಯಾಗಿ ವ್ಯಾಖ್ಯಾನ ಮಾಡ್ತಾರೆ ಆಚಾರ್ಯರು ಹೇಳ್ತಾರೆ ನನಗಿದಕಿಂತ ಪೆಟ್ಟ ಶ್ಲೋಕನೇ ಇಲ್ಲ ನಾನು ಶಂಕರರಿಗೆ ಶಂಕರೇ ಶಂಕರಾಚಾರ್ಯ ನೇರ ವ್ಯಾಖ್ಯಾನ ಬರೆದಿಲ್ಲ ರಾಮಾನುಜಾಚಾರ ನೇರ ವ್ಯಾಖ್ಯಾನ ಬರೆದಿಲ್ಲ ಮಧ್ವಾಚಾರ ನೇರ ವ್ಯಾಖ್ಯಾನ ಬರೆದಿದ್ದಾರೆ ಶಂಕರ ಮತದವರು ವ್ಯಾಖ್ಯಾನ ಬರೆದ ಶ್ರೀಧರಿಯರು ಮೊದಲಾದವರು ವ್ಯಾಖ್ಯಾನ ಬರೆದಿದ್ದಾರೆ ಅವರಿಗೇನು ಖುಷಿ ಅಂತಂದ್ರೆ ನೋಡಿ ಹುಳ ಆ ಕುರುಡಿಯನ್ನು ಆಲೋಚನೆ ಮಾಡಿ ಮಾಡಿ ಮಾಡಿ ಕುರುಡು ಹುಳನೇ ಆಯಿತು ನೋಡಿ ಹಾಗೆ ಬ್ರಹ್ಮನ ಧ್ಯಾನ ಮಾಡಿ ಮಾಡಿದ್ರೆ ಹಾಕುತ್ತೇವೆ ಅವರಿಗೆ ಖುಷಿಯಾಯಿತು ತಾಮುಜಿಯ ವ್ಯಾಖ್ಯಾನ ಬರೆದರೂ ಕೀಟಪ್ಪ ಸತ್ಕರತಾಂಗತಃ ಕುರುಡಿ ಹುಳವನ್ನು ಆಲೋಚನೆ ಮಾಡಿ ಆ ಜಾತಿಗೆ ಸೇರಿತು ಅಂತ ಹಾಗಾಗಿ ಅವರಿಗೆ ಪರಮಂ ಸ್ವಾಮ್ಯ ಮುಪೈತಿ ಅವರಿಗೆ ಖುಷಿಯಾಯಿತು ಆನಂದ ಸ್ವಾಮ್ಯಕ್ಕೆ ಅಂತ ಮಧ್ವಾಚಾರ್ಯರು ಹೇಳುತ್ತಾರೆ ಕುರುಡು ಹುಳ ಕೀಟಹುಳ ವೇದನೆ ಒಂದಾಗಲಿಲ್ಲ ಅದು ಬೇರೆ ಇದು ಬೇರೆ ಬೇದ ಸಿದ್ಧಾಂತ ನಾವು ಮೋಕ್ಷಕ್ಕೆ ಹೋದರೆ ಸಾರೂಪ್ಯ ಸಾಲೋಕ್ಯ ಸಾಯುಧ್ಯ ಸಾಮೀಪ್ಯ ಸಾರೃಷ್ಟಿ ಈ ನಾಲ್ಕು ಐದು ರೀತಿಯಾಗಿರತಕ್ಕಂತಹ ಮೋಕ್ಷ ಇದೆ ಅದರಲ್ಲಿ ಸಾದೃಶ್ಯ ಸಾರೂಪ್ಯ ಮೋಕ್ಷ ಆ ಸಾರೂಪ್ಯ ಮೋಕ್ಷವನ್ನು ಪಡೆದಕ್ಕಂತಹ ಯೋಗ್ಯ ಜೀವರಾಶಿಗಳಿಗೆ ಭಗವಂತನ ಉಪಾಸನೆಯಿಂದ ಭಗವಂತನ ಸಾರೂಪ್ಯ ಒಂದು ರೀತಿಯಲ್ಲಿ ಸಾರೂಪ್ಯ ಎಲ್ಲಾ ಜೀವರಾಶಿಗಳಿಗೂ ಹೇಗೆ ಸತ್ ಚಿತ್ ಆನಂದ ನಾವು ನಿರ್ದೋಷರಾಗ್ತೇವೆ ಭಗವಂತನ ಹಾಗೆ ಭಗವಂತ ಸಾರ್ವಕಾಲಿಕ ನಿರ್ದೋಷ ನಾವು ಆ ಕಾಲದಲ್ಲಿ ನಿರ್ದೋಷ ಎಷ್ಟಿದ್ರೂ ಭಗವಂತನ ಪರಾಧೀನತೆ ನಮಗ ಉಂಟೆ ಉಂಟು ಸ್ವಾಮಿಗೆ ಅದಿಲ್ಲ ಅಂದರೆ ಕಿಂಚಿತ್ ವ್ಯತ್ಯಾಸ ಇದ್ದು ಸಾಮ್ಯ ಅಥವಾ ಭಗವಂತನ ಲೋಕದಲ್ಲಿಯೇ ನಾವು ಇರುತ್ತೇವೆ ಭಗವಂತನ ಆನಂದ ಗುಣಗಳು ನಮಗೆ ನಮ್ಮ ಪಾತ್ರೆಯಲ್ಲಿ ಹೆಸುವಷ್ಟು ಪೂರ್ಣವಾಗಿರುತ್ತದೆ ನಮಗಿಂತ ಕೆಳಗಿನವರಿಗೆ ನಾವು ಬಾಸ್ ಆತ್ಮರಾಗುತ್ತೇವೆ ಈಗಿನ ಹಾಗೆ ನಾವು ಏನ್ರಿ ನಾವು ನೋಡ್ತಾ ಇದ್ದೇವೆ ನನ್ನ ಕಾಲದಲ್ಲಿ ಜೂನಿಯರ್ ಆಗಿದ್ದವ ನನಗೀಗ ಬಾಸ್ ಆಗಿದ್ದಾನೆ ಅಂತ ತಲುಪಿಸಿ ಮಾಡಿಕೊಳ್ಳುವ ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ ಹಾಗೆ ಮೋಕ್ಷದಲ್ಲಿಲ್ಲ ನಮ್ಮ ಜೂನಿಯರ್ ಅಂದ್ರೆ ಯಾರು ನಿಕೃಷ್ಟನಾದವ ಅವನು ನಮಗೆ ಬಾಸ್ ಆಗಿ ಸ್ಯಾರ್ ಸ್ಯಾರ ಅಂತ ಹೇಳುವ ಯೋಗ ಮೋಕ್ಷದಲ್ಲಿಲ್ಲ ಆತ್ಮ ನಾವು ಸ್ವಾಮಿ ಆಗ್ತೇವೆ ನಮಗಿಂತ ಕೆಳಗಿನವರಿಗೆ ನಾವು ಸ್ವಾಮಿ ಆಗ್ತೇವೆ ಅದಕ್ಕೆ ದೇವರ ಉಪಾಸನೆ ಹಾಗೆ ಮಾಡಬೇಕು ಭಗವಂತನನ್ನು ಸ್ವಾಮಿ ಇಂತ ನಾವು ಉಪಾಸನೆ ಮಾಡಿದ್ರೆ ನಮಗಿಂತ ಕೆಳಗಿನವರಿಗೆ ನಾವು ದಾಸರಾಗುವ ದುರ್ಯೋಗ ನಮ್ಮ ಬಾಲಿಗೆ ಬರುವುದಿಲ್ಲ ಅಂತ ಹೀಗೆ ಸತ ಚಿತ್ ಆನಂದ ಆತ್ಮತ್ವೇನ ಭಗವಂತನ ಸಾರೂಪ್ಯ ನಮಗೆ ಬರುತ್ತೆ ಅಂತ ಆಚಾರ್ಯರು ಈ ತರತಮ ಭಾವವನ್ನು ಒಪ್ಪಿಕೊಂಡು ಸಾಮ್ಯವನ್ನು ಹೇಳಲಿಕ್ಕೆ ಒಳ್ಳೆಯ ದೃಷ್ಟಾಂತ ಅಂತ ಆಚಾರ್ಯರು ಹೇಳುತ್ತಾರೆ ಹೀಗೆ ಧ್ಯಾನಕ್ಕೆ ಎಷ್ಟು ಮಹತ್ವ ಇದೆ ಅಂತಂದ್ರೆ ಇದು ಪ್ರಾಕ್ಟಿಕಲ್ ಅಂತ ಈ ದಾಸರು ಹೇಳ್ತಾರೆ ನಾವು ಭಗವಂತನನ್ನು ಉಪಾಸನೆ ಮಾಡಿದ್ರೆ ವೇಸ್ಟ್ ಅಲ್ಲ ನಮ್ಮ ಮನಸ್ಸಿನ ಪವರ್ ನಮ್ಗೆ ಗೊತ್ತಿಲ್ಲ ಆ ವಿಲ್ ಪವರ್ ಎಷ್ಟಿದೆ ಅಂತಂದರೆ ಇಷ್ಟಿದೆ ನಾವು ಭಗವಂತನನ್ನು ಚಿಂತನೆ ಮಾಡಿದರೆ ಭಗವಂತನ ಸಾಮ್ಯ ನಮ್ಮ ಯೋಗ್ಯತೆಗೆ ಅನುಗುಣವಾದಷ್ಟು ಬರುತ್ತೆ ಅದು ಎಲ್ಲಿಯಾದ್ರೂಟೋ ಸೈಂಟಿಫಿಕ್ ಅದು ಲೋಕದಲ್ಲಿ ಸಿದ್ಧವಾಗಿರತಕ್ಕಂತಹ ವಿಷಯ ಆ ಹುಳ ಆ ಪೇಷಸ್ಕರಿಯನ್ನು ಚಿಂತನೆ ಮಾಡಿ ಕುರುಡ ಹುಳವನ್ನು ಚಿಂತನೆ ಮಾಡಿ ಹೇಗೆ ಅದೇ ಜಾತಿಗೆ ಸೇರಿತೋ ಅದೇ ರೀತಿ ನಾವು ಮುಕ್ತರ ಸಾಲಿಗೆ ನಾವು ಸೇರಲಿಕ್ಕೆ ಸಾಧ್ಯ ಧ್ಯಾನ ವ್ಯರ್ಥ ಅಲ್ಲ ಧ್ಯಾನಕ್ಕೆ ಅಷ್ಟು ಶಕ್ತಿ ಇದೆ ನೀವು ನೋಡಿ ಧ್ಯಾನಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ ನಮಗೇ ಗೊತ್ತಿಲ್ಲ ನೋಡಿ ಮನಸ್ಸಲ್ಲಿ ಆಲೋಚನೆ ಮಾಡುತ್ತೇವೆ ರೀ ನನಗೆ ಯಾಕೆ ಹೀಗೆ ಮಾಡಿದರು ನನಗೆ ಯಾಕೆ ಅವ್ರು ಬೈದರು ಯಾಕೆ ಅವಮಾನ ಮಾಡಿದರು ಅದನ್ನು ಆಲೋಚನೆ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ ದಿನದಿಂದ ದಿನಕ್ಕೆ ಕೊರಗ್ತಾನೆ ಹೀಗೆ ಬಡಕಲಾಗ್ತಾನೆ ಏನ್ರಿ ಏನಿಲ್ಲ ರೀ ಮತ್ತೇನು ಬಾರಿ ಚಿಂತೆ ಬಟ್ ಗೊತ್ತು ನಮಗೆ ಮನಸ್ಸಿನಲ್ಲಿ ಏಕಾಗ್ರ ಚಿಂತನೆ ಮಾಡಲಿಕ್ಕೆ ನಮ್ಗೆ ಗೊತ್ತು ಏಕಾಗ್ರ ಚಿಂತನೆ ಮಾಡಿದರೆ ಮನಸ್ಸಿನಲ್ಲಿ ಪ್ರಭಾವ ಏನು ಅದು ನಮ್ಗೆ ಗೊತ್ತು ಆದರೆ ಮನಸ್ಸಿಗೆ ಎಷ್ಟು ಪವರ್ ಇದೆ ಅಂತಂದ್ರೆ ಕೆಟ್ಟದ್ದನ್ನು ಕೊಟ್ಟರೆ ಅಂದರೆ ಅದನ್ನೇ ಏಕಾಗ್ರವಾಗಿ ಆಲೋಚನೆ ಮಾಡಿ ಕೆಟ್ಟದ್ದನ್ನು ಆಲೋಚನೆ ಮಾಡಿ ಮಾಡಿ ಮಾಡಿ ದಿನದಿಂದ ದಿನಕ್ಕೆ ಅದು ಕೊರಾಗ್ತದೆ ಕೊರಾಗ್ತದೆ ಅಂತ ಅಂದರೆ ಮನಸ್ಸಿನ ಪ್ರವರ್ ಎಷ್ಟಿದೆ ಅಂದರೆ ಶರೀರವನ್ನು ಕ್ಷೀಣಗೊಳಿಸ್ತದೆ ಅಂತ ಒಬ್ಬ ಖುಷಿ ಪಡ್ತಾನೆ ಆನಂದ ಪಡ್ತಾನೆ ನಮ್ಗೆ ಗೊತ್ತಾಗುತ್ತೆ ಅದು ಬರೀ ಖುಷಿಯಲ್ಲಿದ್ದಾನ್ರಿ ನೋಡಿದ್ರೆ ಈಗ ದಪ್ಪ ಉದ್ದ ಅಗಲ ಭರ್ಜರಿ ಆಗಿದ್ದಾನೆ ಅಂತ ಅದು ಮನಸ್ಸಿನ ಪವರ್ ಅಷ್ಟಿದೆ ಅಂದರೆ ಮನಸ್ಸು ನಾವು ಇಲ್ಲ ಅಂತ ಹೇಳೋಣ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಹೇಳೋಣ ಅದರ ಕಾರ್ಯ ಅಂತೂ ನಮಗೆ ಕಾಣಿಸ್ತದೆ ಹೀಗೆ ಲೌಕಿಕವಾದ ಕಾರ್ಯ ಅಷ್ಟೇ ಅಲ್ಲ ನಾವು ಬರೀ ಶರೀರ ಮಾತ್ರ ಬೆಳವಣಿಗೆ ಆಗುವುದು ಅಷ್ಟೇ ಅಲ್ಲ ಒಳಗಿನ ಆತ್ಮನೂ ಬೆಳವಣಿಗೆ ಆತ್ಮ ಬೆಳವಣಿಗೆ ಆಗ್ತಾನೆ ಅಂದರೆ ಅದು ನಾವು ನೋಡಿದ್ದೇವೆ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಜೀವರ ತನಕನೂ ಕೂಡ ನಾವು ಅಣು ಪರಮಾಣುಗಳೇ ನಾವು ಭಗವಂತ ಒಬ್ಬ ಅನೋರಣೀಯ ಮಹಾತೋಮಹೀಯ ಜೀವರ ಪರಿಮಾಣ ಎಷ್ಟು ಅಂದರೆ ಅಣು ಬ್ರಹ್ಮಾಂತರಾದ ಎಲ್ಲ ಜೀವರಾಶಿಗಳ ಪರಿಮಾಣವೂ ಕೂಡ ಮೆಜರ್ಮೆಂಟ್ ಎಷ್ಟು ಅಂದರೆ ಒಂದು ಪರಮಾಣುವಿನಷ್ಟು ಅಂದರೆ ಬೆಳೆಯುವುದು ಅಂದರೆ ಗುಣಗಳ ಬೆಳವಣಿಗೆ ನಮ್ಮಲ್ಲಿ ಆಗ್ತದೆ ಭಗವಂತನ ಜ್ಞಾನ ಪ್ರೇಮಗಳ ಬೆಳವಣಿಗೆ ಆಗತ್ತೆ ಅದು ಒಳಗಿನ ಆತ್ಮನ ಬೆಳವಣಿಗೆಯ ದೃಷ್ಟಿಯಲ್ಲಿ ಈ ಧ್ಯಾನ ಅದು ಪ್ರಧಾನವಾದ ಪಾತ್ರವನ್ನು ವಹಿಸ್ತದೆ ಅದು ಅನುಭವ ಸಿದ್ಧವಾದ ವಿಷಯ ಅಂತ ದಾಸರನ್ನು ಹೇಳಿ ಅವರು ಈ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ಹೇಳುತ್ತಾರೆ ಅವರು ಪ್ರಾರಂಭ ಮಾಡ್ತಾರೆ ಕಂಟಕ ಸಿಕತ ಮೊದಲಾದವು ಅನುದಿನ ಬಾಧಿಸವು ಏಕಾದಶ ಇಂದ್ರಿಯಗಳಲ್ಲಿ ಬಿಡದೆ ಫಷಿಕಪನ ಮೂರ್ತಿ ಸಾದರದ ನೆನೆವನು ಏನಪರಾಧಗಳ ಮಾಡಿದರೂ ಸರಿಯೇ ನಿರೋಧ ಗೈಸವು ಮೋಕ್ಷ ಮಾರ್ಗಕ್ಕೆ ಧುರಿತ ರಾಶಿಗಳು ಧುರಿತ ರಾಶಿಗಳು ಮೋಕ್ಷ ಮಾರ್ಗಕ್ಕೆ ನಿರೋಧ ಗೈಸವು ಮೋಕ್ಷ ಮಾರ್ಗಕ್ಕೆ ನಿರೋಧಕ ಆಗುವುದಿಲ್ಲ ಪ್ರತಿಬಂಧಕ ಆಗುವುದಿಲ್ಲ ಏನೇ ಅಪರಾಧಗಳು ಮಾಡಿದರೂ ಸರಿಯೇ ಏನಪಾಧ ಮಾಡಿದರೂ ಕೂಡ ಅದು ಮೋಕ್ಷಕ್ಕೆ ಪ್ರತಿಬಂಧಕ ಆಗುವುದಿಲ್ಲ ಮೋಕ್ಷಕ್ಕೆ ತಡೆ ಆಗುವುದಿಲ್ಲ ಯಾರು ಭಗವಂತನ ಧ್ಯ ಧ್ಯಾನ ಮಾಡುವವರು ನಾವು ಅದಕ್ಕೋಸ್ಕರ ಆದ್ರೂ ಧ್ಯಾನ ಮಾಡಬೇಕು ಏನು ಮಾಡಿದ್ರು ನಮ್ದು ತೊಂದರೆ ಆಗುವುದಿಲ್ಲ ನೋಡಿ ಆ ಸ್ಟೇಜ್ಗೆ ನಾವು ಬರಬೇಕು ಈಗ ನಮಗೆ ತಪ್ಪು ಮಾಡಲಿಕ್ಕೆ ಗೊತ್ತುಂಟು ಅದನ್ನು ಜೀರ್ಣಿಸ್ಲಿಕ್ಕೆ ಗೊತ್ತಿಲ್ಲ ದಾಸರು ಹೇಳಿದ್ರು ತಪ್ಪು ಮಾಡಿ ಜೀರ್ಣಿಸಿಕೊಳ್ಳಬೇಕೋ ಭಗವಂತನ ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಭಗವಂತನ ಧ್ಯಾನ ಮಾಡಿದವರು ಏನು ಮಾಡಿದರೂ ಸರಿಯೇ ನಿರೋಧ ಗೈಸವು ಅದು ಪ್ರತಿಬಂಧಕ ಆಗುವುದಿಲ್ಲ ತಡೆ ಆಗುವುದಿಲ್ಲ ಅಂತ ಹೇಳುತ್ತಾರೆ ಅದು ಹೇಗೆ ಅಂತಂದ್ರೆ ಒಂದು ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ ಒಬ್ಬ ನಡೀತಾ ಬಂದಂತೆ ನಡೀತಾ ಬರುವಾಗ ಏನ್ರಿ ಕೆಸರು ಕೆಸರು ಚೆನ್ನಾಗಿಲ್ಲ ಆಮೇಲೆ ಮುಂದೆ ಹೋದ ಮುಳ್ಳು ಕಲ್ಲು ಉಸುಕು ಎಲ್ಲ ಕಾಲಿಗೆ ಮುಳ್ಳು ಚುಚ್ಚಿ ಭಾರಿ ಶ್ರಮ ಆಯ್ತು ಭಾರಿ ಸುಸ್ತ ಆಲೋಚನೆ ಮಾಡಿದ ಏನು ಮಾಡ್ಬೇಕದಕ್ಕೆ ಅದಕ್ಕೊಂದು ಪರಿಹಾರ ಹೇಳದಂತೆ ಮರು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಂತೆ ಎಲ್ಲಾ ಮುಳ್ಳು ಕಲ್ಲು ಎಲ್ಲಾ ತುಂಬಿಕೊಂಡಿದೆ ಆದ್ರಿಂದ ಎಲ್ಲಾ ಕಡೆ ಮಾರ್ಬಲ್ ಹಾಕಿ ಬಿಡಬೇಕು ಇಡೀ ರಸ್ತೆಗೆ ಮಾರ್ಬಲ್ ಹಾಕಬೇಕು ಅಂತ ಇಡೀ ಕಾಡಿಗೆ ಗ್ರಾನಿಟ್ ಹಾಕಿಸಿ ಬಿಡಬೇಕು ಅಂತ ಯಾಕೆಂತಂದ್ರೆ ಕಾಲಿಗೆ ಮುಳ್ಳು ಚುಚ್ಚುತ್ತೇರಿ ನಡಿಲಿಕ್ಕಾಗುವುದಿಲ್ಲ ಅದಕ್ಕೆ ಅವರು ಹೇಳಿದರು ಒಂದ್ ಕೆಲಸ ಮಾಡು ಕಾಲಿ ಅಲ್ಲಿ ಗ್ರನಿಟ್ ಹಾಕುದಕ್ಕಿಂತ ಇಡೀ ರಸ್ತೆಗೆ ನಿನ್ನ ಕಾಲಿಗೆ ಒಂದು ಚಪ್ಪಲಿ ಹಾಕೊಂಡ್ಬಿಡು ಮುಳ್ಳು ಚುಚ್ಚುವುದಿಲ್ಲ ಏನೇ ಆಗುವುದಿಲ್ಲ ಆರಾಮವಾಗಿ ನೀವು ಸಂಚಾರ ಮಾಡಬಹುದು ನಿನ್ನ ಕಾಲಿಗೆ ಮುಳ್ಳು ಚುಚ್ಚಿದ್ದಲ್ವಾ ಯಾವುದೇ ಸಿಂಹ ಯಾವುದೇ ಹುಲಿ ಯಾವುದೇ ನಾಯಿ ಕಂಪ್ಲೇಂಟ್ ಕೊಡಲಿಲ್ಲ ಕಾಡಲ್ಲಿ ಮುಳ್ಳು ಚುಚ್ಚಿತು ನಮಗೆ ತಿರುಗಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ರೆ ನಾವು ಕಾಡಿಗೆ ಗ್ರಾನೇಟ್ ಹಾಕುವ ಕೆಲಸ ಮಾಡಬಹುದಿತ್ತು ಎಂದಾದರೂ ವೀರಪ್ಪನ್ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನಾನು ನಡೀಲಿಕ್ಕೆ ಮುಳ್ಳು ಚುಚ್ಚಿತು ಅಂತ ಆರಾಮವಾಗಿ ತಿರುಗಾಡ್ತಾ ಇದ್ದಾನೆ ಅದನ್ನು ಹಿಡಿಯಲಿಕ್ಕೆ ಕಂಪ್ಲೇಂಟ್ ಕೊಡ್ತಾನೆ ಸುಸ್ತಾಗಿದೆ ಅಂತ ಆದ್ರಿಂದ ನಾವು ನಮ್ಮ ಕಾಲನ್ನು ನಾವು ಜಾಗೃತಿ ಮಾಡಬೇಕೇ ಹೊರತು ಇಡಿ ಜಗತ್ತಿಗೆ ಕಿರಣಿಟ್ಟು ಹಾಕಿಸುವ ದುರ್ಬುದ್ದಿಗೆ ದುರಾರಚನೆಗೆ ನಾವು ಹೋಗಬೇಕಾಗಿಲ್ಲ ಹೇಗೆ ಆರಾಮವಾಗಿ ನಡೆಯಬೇಕಾದರೆ ಕಾಲಿಗೆ ಚರ್ಮ ಹೊದಿಸಿದ್ರೆ ಸಾಕು ದಾಸರು ಹೇಳ್ತಾರೆ ಹಾಗೆಯೇ ನಮ್ಮ ಈ ಮಾರ್ಗದಲ್ಲಿ ಮುಳ್ಳು ಕಲ್ಲು ಅದೇ ಜಾಸ್ತಿ ಮುಳ್ಳು ಚುಚ್ಚಿಸಿಕೊಂಡು ಒದ್ದಾಡಿದ್ದೇ ಜಾಸ್ತಿ ನಾವು ಯಾವುದದು ಧ್ಯಾನದ ಮಾರ್ಗ ಈ ಧ್ಯಾನ ಮಾರ್ಗದಲ್ಲಿ ಸಾಗುವಾಗ ಇಂತಹದೆಲ್ಲ ಬರಲಿಕ್ಕೆ ಪ್ರಾರಂಭ ಧ್ಯಾನ ಮಾರ್ಗವನ್ನು ನಾವು ಮುಟ್ಬೇಕಾಗಿಲ್ಲ ಮುಟ್ಲಿಕ್ಕೆ ಹೋಗುವಾಗ ಸಂಕಲ್ಪ ಮಾಡೋ ದಿವಸನೇ ಪ್ರಾರಂಭ ಆಗಿರ್ತದೆ ಮುಳ್ಳು ಅದು ಕೇಳಿದ್ರೆ ಬೇಜಾರು ಆಗುತ್ತೆ ಅಂತ ನಾವು ಯಾವತ್ತು ಧ್ಯಾನ ಜಪ ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡುತ್ತೇವೆ ಆ ದಿವಸ ನೆಂಟರು ಬರಬೇಕಾ ಆ ದಿವಸ ಆಗ್ಲಿಲ್ಲ ಧ್ಯಾನ ಮಾಡ್ಲಿಕ್ಕಾಗಿಲ್ಲ ಅಯ್ಯೋ ಪಾಪಾ ಅಪರೂಪದಿಂದ ಬಾಂಬೆಯಿಂದ ಬಂದಿದ್ದಾರೆ ಡೆಲ್ಲಿಯಿಂದ ಅಮೇರಿಕಾದಿಂದ ಬಂದಿದ್ದಾರೆ ರೀ ಅವ್ರು ಬರುವಾಗ ನಾನು ಜಪಾ ಮಾಡಿಕೊಂಡು ಮುಗಿ ಕೈ ಹಿಡ್ಕೊಂಡು ಕೂತ್ಕೊಂಡ್ರೆ ಹ್ಯಾಗ್ರಿ ಪಾಪರು ಏನ್ ತಿಳ್ಕೊಂಡು ಬಿಡ್ತಾರೆ ಛಾ ಮತ್ತೆ ಯಾವಾಗ ಅವ್ರು ಹೋದವಿಲ್ಲ ಅವ್ರು ಪಕ್ಕ ಹೋಗ್ತಾರ ಅವ್ರು ಅಷ್ಟು ದುಡ್ಡು ಖರ್ಚು ಮಾಡಿಕೊಂಡು ಬಂದವರು ಸರ್ ಈ ಒಂದು ಸಂಕಲ್ಪ ಅಲ್ಲಿಗೆ ಮುಗಿದು ಹೋಯ್ತು ಅಂತ ದಾಸರು ಹೇಳುತ್ತೀಗೆ ನಾವು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೊರಟಾಗ ಸಾವಿರ ವಿಗ್ರಹಗಳಿರ್ತವೆ ಇದೇ ಮುಳ್ಳು ಅಂತ ಮುಳ್ಳು ಅಂತಂದ್ರೆ ಮುಳ್ಳು ಅಂತ ಅದಕ್ಕೆ ಅರ್ಥ ಅಲ್ಲ ಅದು ತಡೆ ಅಂತ ಆ ದಾರಿಯಲ್ಲಿ ನಮಗೆ ಸಾಗಲಿಕ್ಕೆ ಆಗುವುದಿಲ್ಲ ಕಾಲಿಗೆ ವೇದನೆ ಆಗುತ್ತೆ ಆ ಮಾರ್ಗದಲ್ಲಿ ಸಾಗಲಿಕ್ಕಾಗುವುದಿಲ್ಲ ಅರ್ಧದಲ್ಲಿ ನಾವು ಬಿಡಬೇಕಾಗಿರತಕ್ಕಂತಹ ಸ್ಥಿತಿ ನಮ್ಮ ಪಾಲಿಗೆ ಬರುತ್ತೆ ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಏನೋ ಒಂದು ಕಾಯಿಲೆ ಪ್ರಾರಂಭ ಆಯಿತು ಹಾಗೆ ಹೇಳಿದ್ರು ಹೇ ಅದೇನು ಅದ್ರು ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಹೌದಾ ಹಾಗಾದ್ರೆ ಬಿಟ್ಬಿಡಿ ನಾಳೆಯಿಂದ ಅಂತ ಹೇಳಿದ್ರೆ ಖುಷಿ ಆಯ್ತೀವನೀಗೆ ಅಲ್ಲ ಏನೋ ಕಾಯಿಲೆ ಯಾವುದೋ ಕಾರಣದಿಂದ ಪ್ರಾರಂಭ ಆದ್ದು ಅದಕ್ಕೆ ತಾಳ ಮೇಳ ಇದನ್ನು ದುರಂತ ದುರದೃಷ್ಟ ಅಷ್ಟೇ ಇಂತಹ ಕಂಟಕಗಳು ತುಂಬ ಇದೆ ಅದಕ್ಕೆ ಏನ್ ಮಾಡಬೇಕಾದ್ರು ಕಲ್ಲು ಮುಳ್ಳು ಚುಚ್ಚದೇ ಇರಬೇಕಾಗಿದ್ರೆ ಅದಕ್ಕೊಂದು ಮಾರ್ಗ ಇದೆ ಕಾಲಿಗೆ ಚಪ್ಪಲೆ ಹಾಕೊಂಡು ಬಿಡಿ ದಾಸರು ಕಾಲಿಗೆ ಚಪ್ಪಲೆ ಹಾಕೊಳ್ಳಿಲ್ಲ ಏನು ನೋಡಿ ಜಗನ್ನಾಥ ದಾಸರು ಕಾಲಿಗೆ ಚಪ್ಪಲೆ ಹಾಕೊಂಡಿದ್ರಿ ಅವರು ಧ್ಯಾನ ಪ್ರಕ್ರಿಯೆ ಸಂಧಿಯಲ್ಲಿ ಹೇಳಿದ್ದಾರೆ ಅಂತ ಅವರು ಅಲಂಕಾರಿಕವಾದ ಭಾಷೆಯನ್ನು ಅವರು ಬಳಸಿತ್ತು ಕಾಲಿಗೆ ಹೇಗೆ ಮರವೋ ಚರ್ಮವೋ ಹಾಕೊಂಡು ನಾವು ಸಾಗಬೇಕು ನಮ್ಮ ಕಾಲಿಗೆ ಮುಳ್ಳು ಚುಚ್ಚದಿದ್ರೆ ಮುಳ್ಳು ಚುಚ್ಚದಂತೆ ಮಾಡಬೇಕಾಗಿದ್ರೆ ಅದೇ ರೀತಿ ಅವರು ಹೇಳಿದ್ರು ಜಾನದ ಮಾರ್ಗದಲ್ಲಿ ಸಾಗುವವನಿಗೆ ಒಂದು ರಕ್ಷಾಕವಚ ನಮಗೆ ಬೇಕು ಆ ರಕ್ಷಾಕವಚ ಇತ್ತು ಅಂದ್ರೆ ಈ ಮಾರ್ಗದಲ್ಲಿ ಅನಾಯಾಸವಾಗಿ ಲೀಲಾಜಾಲವಾಗಿ ಹೋಗ್ತಾನೆ ಅಂತ ಎಂತೆ ಸಾಧನೆ ಮಾಡಿದವರು ಅದು ಹೆಸರು ಮಾತ್ರ ಉಳಿಬಾರದು ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅದು ಅಸಂಭಾವಿತ ಅಲ್ಲ ಅದು ಅದೇನು ಮಾಡಬೇಕು ದಾಸರು ಹೇಳಿದರು ಪಾದುಕೆಯ ಕಂಟಕ ಸಿಕತ ಮೊದಲಾದವು ಅನುದಿನ ಬಾಧಿಸವು ಬಾಧಿಸುವುದಿಲ್ಲ ಹೇಗೆ ಏಕಾದಶ ಇಂದ್ರಿಯಗಳಲ್ಲಿ ಬಿಡದೆ ಫಷಿಕಪನ ಮೂರ್ತಿ ಸಾದರದಿ ನೆನೆವರ ನೆನೆವನು ಅಂತ ಹೇಳಿದ್ರು ಏಕಾದಶ ಇಂದ್ರಿಯಗಳಲ್ಲಿ ಫ್ರಷಿಕಪನ ಮೂರ್ತಿಯ ಸಾದರದಿ ನೆನೆಯಬೇಕು ಅಷ್ಟೇ ಒಂದು ಕಾಲಿಗೆ ಚಪ್ಪರೆ ಹಾಕೊಳ್ಳೋದು ಅಂತಂದ್ರೆ ಅವರು ಹೇಳಿತ್ತು ನಡೀಲಿಕ್ಕೆ ಬೇಕಾದಂತಹ ಇಂದ್ರಿಯಕ್ಕೆ ರಕ್ಷಾಕವಚ ಬೇಕು ಅಂತ ಧ್ಯಾನ ಮಾರ್ಗದಲ್ಲಿ ನಡೆಯುವ ಕಾಲ ಯಾವುದು ಏಕಾದಶ ಇಂದ್ರಿಯಗಳು ಮನಸ್ಸನ್ನು ಆರಂಭ ಮಾಡಿ ಇಂದ್ರಿಯಗಳು ನೀವು ಕೇಳ್ತೀರಿ ಅಲ್ರೀ ಧ್ಯಾನ ಮಾಡಲಿಕ್ಕೆ ಏಕಾದಶ ಇಂದ್ರಿಯ ಯಾಕಬೇಕು ಮನಸ್ಸು ಸಾಕಾಗುವುದಿಲ್ವಾ ಹನ್ನೊಂದು ಇಂದ್ರಿಯಗಳು ಬೇಕಾ ಖಂಡಿತ ಬೇಕ್ರಿ ಯಾಕೆ ಬೇಕು ಗೊತ್ತಾ ಉಪದ್ರವ ಕೊಡಬಾರದು ಅದಕ್ಕೋಸ್ಕರ ಬೇಕು ಅಂತ ನಾವು ಆಸನ ಹಾಕಿ ಕೂತ್ಕೊಳ್ಬೇಕು ನಮಗೆ ಕೂತೇ ಆ ಅಭ್ಯಾಸ ಇಲ್ಲ ಕೂಡ್ಲಿಕ್ಕಾಗುದಿಲ್ಲ ಕಾಲು ಹೇಳಿತು ನೀನು ಬೇಕಾದ್ರೆ ಕೂತ್ಕೋ ನನ್ನಿಂದ ಕೂತ್ಕೊಳ್ಳಿಕ್ಕಾಗೋಲ್ಲ ಅಂತ ಹೇಳುತ್ತದೆ ಕಾಲಿನ ಗಂಟು ಹೇಳಿತು ನನಗೆ ಸಾಧ್ಯನೇ ಇಲ್ಲ ಕೂಡ್ಲಿಕ್ಕೆ ಧ್ಯಾನಕ್ಕೆ ಪ್ರಾರಂಭ ಮಾಡಿದರೆ ಭಗವಂತನ ವೇದನೆ ಅಲ್ಲ ಈ ವೇದನೆಯೇ ಪ್ರಾರಂಭ ಜಾಸ್ತಿ ಆಗ್ತದೆ ಅಂತ ಕಾಲು ಮಲಮೂತ್ರಗಳು ತೊಂದರೆ ಕೊಡದೆ ಆವಾಗ ಧ್ಯಾನಕ್ಕೆ ಪ್ರಾರಂಭ ಮಾಡುವಾಗಲೇ ತೊಂದರೆ ಮಾಡುತ್ತವೆ ಅದನ್ನು ಕಟ್ಟಿಕೊಂಡು ಧ್ಯಾನ ಮಾಡಲಿಕ್ಕೆ ವಿದೆಯೇ ಇಲ್ಲ ಅದು ಆರೋಗ್ಯ ಹಾಳು ಧ್ಯಾನಕ್ಕೂ ವಿರೋಧಿಯಾಗಿರ್ತಕ್ಕಂಥದ್ದು ಆ ದೃಷ್ಟಿಯಲ್ಲಿ ಅದು ತೊಂದರೆ ಕೊಡುವಂಥದ್ದು ಉಳಿದ ಇಂದ್ರಿಯಗಳು ಅಷ್ಟೇ ಆಚಾರ್ಯರೇ ಒಂದು ಕಡೆ ಹೇಳ್ತಾರೆ ಅದೃಡೇಶು ವೃಷಿಕೇಶು ಹೃಷಿಕೇಶಂ ಸ್ಮರಂತಿಕೆ ಸುದೃಢೇಶು ವೃಷಿಕೇಶು ಹೃಷಿಕೇಶಂ ಸ್ಮರಂತಿಕೆ ನಮಗೆ ಇಂದ್ರಿಯ ಸರಿ ಇದ್ದಾಗಲೂ ಧ್ಯಾನ ಮಾಡಲಿಕ್ಕಾಗುವುದಿಲ್ಲ ಅಂತ ಇಂದ್ರಿಯ ಸರಿಲಿದ್ದಾಗಲೂ ಧ್ಯಾನ ಮಾಡಲಿಕ್ಕಾಗುವುದಿಲ್ಲ ಅಂತ ಇಂದ್ರಿಯ ಗಟ್ಟಿ ಇರುವಾಗ ಕಣ್ಣು ಗಟ್ಟಿ ಇದೆ ಏ ದೇವಸ್ಥಾನದಲ್ಲಿ ಎಂತ ನೋಡಿದ್ರೆ ದೇವರನ್ನೆಂತ ನೋಡೋದು ಕಿವಿ ಗಟ್ಟಿ ಇದೆ ಏ ಅದನ್ನೆಂತ ಕೇಳೋದು ಈಗೆಲ್ಲ ಅರಾಮದ ಗಮ್ಮತ್ ಕೇಳಬೇಕು ಅಂತ ಸ್ವಲ್ಪ ಕಿವಿ ಕೇಳಿಸುವುದಿಲ್ಲ ಕಣ್ಣು ಕಾಣಿಸುವುದಿಲ್ಲ ಏನ್ ಮಾಡಿದ್ರೆ ಸರ್ವ ಓದಬೇಕು ಅಂತ ಪ್ರಾರಂಭ ಮಾಡುತ್ತಾನೆ ಕಿವಿ ಕೇಳಿಸುವುದಿಲ್ಲ ಆಗ ಓ ಏನೋ ಪಾಠ ಪ್ರವಚನ ಎಲ್ಲ ಕೇಳಬೇಕು ಅಂತ ಪ್ರಾರಂಭ ಮಾಡ್ತಾನೆ ಆಚಾರ್ಯ ಹೇಳ್ತಾರೆ ಅದೃಡೇಶು ವೃಷಿಕೇಶು ಇಂದ್ರಿಯ ಗಟ್ಟಿ ಇಲ್ಲ ಕೇಳಲಿಕ್ಕಾಗುತ್ತಾ ಏನು ಹೇಳಿದ್ರು ಏನು ಕೇಳ್ತಿಲ್ರಿ ಏನೋ ಮಣ ಮಣ ಹೇಳಿದ್ರು ಕೇಳ್ಕೊಂಡು ಬಂದೆ ಅಂತ ಹೇಳ್ತಾನೆ ಇಂದ್ರಿಯ ಗಟ್ಟಿ ಇಲ್ಲದಿದ್ದಾಗ ನಮ್ ಯಾವುದೇ ಚಿಂತನೆ ಮಾಡ್ಲಿಕ್ಕಾಗುವುದಿಲ್ಲ ಅಂತ ಇಂದ್ರಿಯ ದೃಢ ಇದ್ದಾಗ ಆ ಸೊಕ್ಕಿನಲ್ಲಿ ನಮಗೆ ಕೇಳಲಿಕ್ಕಾಗುವುದಿಲ್ಲ ಅಂತ ಇಂದ್ರಿಯ ಗಟ್ಟಿದೆ ನಾವೆಂತ ಕೇಳೋದು ಅಂತ ಹಾಗಾಗಿ ಅದೃಡೇಶು ವೃಷಿಕೇಶು ಋಷಿಕೇಶಂ ಸ್ಮರಂತಿಕೆ ಸುದೃಢೇಶು ಋಷಿಕೇಶು ಋಷಿಕೇಶ ಸ್ಮರಂತಿಕೇ ದಾಸರದೇ ಶಬ್ದ ಇಟ್ಟರು ಹೃಷಿಕಪನ ಫಷಿಕಪ ಅಂದರೆ ಫಷಿಕ ಅಂದರೆ ಇಂದ್ರಿಯಗಳು ಅದನ್ನು ಪ ಅಂದರೆ ಪಾಲನೆ ಮಾಡುವ ಈಶಾ ಹೃಷಿಕೇಶ ಹೃಷಿಕಪ ಇಂದ್ರಿಯನ್ನು ಪಾಲನೆ ಮಾಡುವವ ಇಂದ್ರಿಯಕ್ಕೆ ಸ್ವಾಮಿಯಾದ ಭಗವಂತ ಇದ್ದಾನೆ ಅವನು ಋಷಿಕೇಶ ಅವನನ್ನು ಸ್ಮರಣೆ ಮಾಡುವುದು ಬಹಳ ಕಷ್ಟ ಆ ದಾರಿಯಲ್ಲಿ ಭಾರೀ ಕಂಟಕಗಳು ಭಾರೀ ಮುಳ್ಳುಗಳು ಯಾವುದು ಸಾಧಕ ಅದೇ ಪ್ರತಿಬಂಧಕವಾಗಿ ಬಿಡುತ್ತವೆ ಅಂತ ಯಾವುದು ಸಾಧಕ ಅಂದ್ರೆ ಇಂದ್ರಿಯಗಳೇ ಭಗವಂತನ ಧ್ಯಾನಕ್ಕೆ ಸಾಧನಗಳು ಅದೇ ಪ್ರತಿಬಂಧಕವಾಗಿ ಬಿಡುತ್ತದೆ ಅಂತ ಅದಕ್ಕೆ ಪ್ರತಿಬಂಧಕ ಆಗಬಾರದು ಅದಕ್ಕೆ ಏನ್ ಮಾಡಬೇಕು ಏಕಾದಶ ಇಂದ್ರಿಯಗಳಲ್ಲಿ ಬಿಡದೆ ಋಷಿ ಮೂರ್ತಿ ಸಾದರದಿ ನೆನೆಯುವುದು ಅಂತ ಈ ಇಂದ್ರಿಯಗಳಲ್ಲಿ ಋಷಿಕೇಶನ ಇಂದ್ರಿಯ ನಿಯಾಮಕನಾದ ಭಗವಂತನನ್ನು ನಾವು ಸ್ಮರಣೆ ಮಾಡಬೇಕಂತ ಋಷಿಕೇಶ ಯ ನಮಃ ಅಂತ ನಿತ್ಯ ನಾವು ಸ್ಮರಣೆ ಮಾಡಬೇಕಂತೆ ಇಂದ್ರಿಯಗಳಿಗೆ ಸ್ವಾಮಿ ನೀನು ನಾನು ಇಂದ್ರಿಯದ ಸ್ವಾಮಿಯಲ್ಲ ನನ್ನ ಕಣ್ಣಲ್ಲ ಅದು ನಿನ್ನ ಕಣ್ಣು ನಾವು ನಿನ್ನೆ ನೋಡಿದ್ದೇವೆ ನಾನು ನನ್ನದು ಎಂಬ ಜಡಮತಿ ಅದು ಜಡನೇ ಅವ ಕಣ್ಣು ಕಿವಿ ಮೂಗು ಎಲ್ಲ ಅದು ಋಷಿಕೇಶನಿಗೆ ಒಳಪಟ್ಟದ್ದು ಅವಂದೇ ವಸ್ತು ನಮಗೆ ಉಪಯೋಗ ಮಾಡಲಿ ಕೊಟ್ಟಿದ್ದಾನಷ್ಟೇ ಅವನು ಕೊಟ್ಟ ಗಾಡಿಯಲ್ಲಿ ನಾವು ತಿರುಗಾಡ್ತಾ ಇರುವುದು ಅದು ನಾಲ್ಕು ದಿವಸ ಗಾಡಿಯಲ್ಲಿ ತಿರುಗಾಡಿದ್ರೆ ನಂದೇ ಇರಬೇಕು ಅಂತ ಭ್ರಮೆ ಹುಟ್ಟುತ್ತೆ ಅಷ್ಟೇ ನಮ್ದು ಗಾಡಿ ಅಲ್ಲ ಇದು ಇದು ಋಷಿಕೇಶನ ಗಾಡಿ ಇದರಲ್ಲಿ ನಾವು ಪ್ರಯಾಣ ಮಾಡುವವರು ಅಂತ ಈ ಏಕಾದಶ ಇಂದ್ರಿಯಗಳಲ್ಲಿ ಋಷಿಕೇಶನನ್ನು ಇಂದ್ರಿಯ ನಿಯಾಮಕನಾದ ಭಗವಂತನನ್ನು ಯಾರು ಸ್ಮರಣೆ ಮಾಡ್ತಾರೆ ಅವರಿಗೆ ಕಂಟಕ ಚಿಕತ ಯಾವುದೂ ಪ್ರತಿಬಂಧಕ ಆಗುವುದಿಲ್ಲ ಅವನ ಧ್ಯಾನ ಅದು ನಿರಂತರವಾಗಿ ಸಾಕ್ತದೆ ಇದು ಒಂದು ರೀತಿಯಲ್ಲಿ ಅನ್ಯೋನ್ಯಾಶ್ರಯ ಹೇಗೆಂದ್ರೆ ಇಂದ್ರಿಯಗಳಲ್ಲಿ ದೇವರನ್ನು ಧ್ಯಾನ ಮಾಡಿದ ಮೇಲೆ ನಾವು ಧ್ಯಾನ ಮಾಡೋದು ಧ್ಯಾನ ಮಾಡಬೇಕಾದ್ರೆ ಕಂಟಕ ನಿವಾರಣೆ ಆಗಬೇಕಾದ್ರೆ ಋಷಿ ಕಲ್ಲಿ ಇಂದ್ರಿಯಾದ್ಯಲ್ಲಿ ದೇವರಿದ್ದಾನೆ ಅಂತ ಚಿಂತನೆ ಮಾಡುದು ಯಾವುದು ಮೊದಲು ಯಾವುದು ಮತ್ತೆ ಇದು ಅನ್ಯೋನ್ಯ ಆಶ್ರಯ ಇದೆಲ್ಲ ಆಗುವಂತಾದಲ್ರಿ ಅಂತ ಕೈವಿಟ್ಟು ಹೋಗುವುದಲ್ಲ ನಮ್ಮ ಸ್ವಾಮಿಗಳು ಹೇಳ್ತಿದ್ರು ಒಳ್ಳೆಯ ಚಿತ್ರ ಕೊಡ್ತಿದ್ರು ಅವರು ಅವ್ರು ಹೇಳ್ತಿದ್ರು ಒಬ್ಬನಿಗೆ ವ್ಯಾಪಾರ ಮಾಡಬೇಕು ಅಂತ ಕಾಣಿಸ್ತಂತೆ ಆಗ ಯಾಕೆ ವ್ಯಾಪಾರ ಅಂದ್ರೆ ದುಡ್ಡು ಸಂಪಾದನೆ ಮಾಡಲಿಕ್ಕೋಸ್ಕರ ವ್ಯಾಪಾರ ಅಂತ ಆಕೆ ಹೇಳಿದ್ರಂತೆ ವ್ಯಾಪಾರ ಮಾಡೋಣ ಅಂತ ಆಕೆ ವ್ಯಾಪಾರ ಮಾಡಬೇಕಾದ್ರೆ ದುಡ್ಡು ಬೇಕು ಅವನಿಗೆ ಸಮಸ್ಯೆ ಆಯ್ತು ಅಲ್ಲ ನಾನ್ ತಿಳ್ಕೊಂಡದ್ದು ವ್ಯಾಪಾರ ಮಾಡುವುದು ದುಡ್ಡಿಗೋಸ್ಕರ ಈಗ ವ್ಯಾಪಾರಕ್ಕೆ ದುಡ್ಡು ಬೇಕು ಅಂದ್ರೆ ಮೊದಲು ದುಡ್ಡು ಮೊದಲು ವ್ಯಾಪಾರನೋ ಸಮಸ್ಯೆ ಅಂತ ಯಾರು ವ್ಯಾಪಾರ ಮಾಡದೆ ಇರುವುದಿಲ್ಲ ಅಂತ ಮತ್ತೇನ್ ಮಾಡ್ತಾರೆ ಚೂರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಬಿಸಿನೆಸ್ ಪ್ರಾರಂಭ ಮಾಡ್ತಾರೆ ದುಡ್ಡು ಸ್ವಲ್ಪ ಜಾಸ್ತಿ ಆಯಿತು ಇನ್ನಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ವ್ಯಾಪಾರ ಬೆಳೆಯಿತು ಬೆಳೆಯದು ಬೆಳೆಯಿತು ಓ ನಮ್ಗೆ ಗೊತ್ತು ಅನ್ಯೋನ್ಯಾಶ್ರಯ ಪರಿಹಾರ ಮಾಡಲಿಕ್ಕೆ ಅಂದ್ರೆ ದುಡ್ಡು ಸ್ವಲ್ಪ ಹಾಕಿ ತುಂಬಾ ದುಡ್ಡು ಪಡೆಯುವ ರೀತಿಯಲ್ಲಿ ಸ್ವಲ್ಪ ಧ್ಯಾನ ಮಾಡಿ ತುಂಬಾ ಧ್ಯಾನವನ್ನು ಮಾಡುವ ಪ್ರಕ್ರಿಯೆ ಇದು ಮೊದಲು ಸ್ವಲ್ಪ ಚಿಂತನೆ ಮಾಡಿ ಅದರಿಂದ ಇಂದ್ರಿಯದಲ್ಲಿ ದೇವರಿದ್ದಾನೆ ಇದ್ದಾನೆ ಅನ್ನೋದನ್ನು ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಆ ಹುಳ ಪೇಚಸ್ಕರಿಯನ್ನು ಆಲೋಚನೆ ಮಾಡಿದ ರೀತಿಯಲ್ಲಿ ನಾವು ನಮ್ಮ ಸ್ವಾಮಿಯನ್ನು ಆಲೋಚನೆ ಮಾಡಿದರೆ ಅದು ಸಂಭ್ರಮ ಭಯ ಯೋಗೀನ ಯಾವುದೇ ಇರಬಹುದು ಅಯ್ಯೋ ದೇವರು ಕಣ್ ತೆಗಿತಾನೆ ಆದ್ದರಿಂದ ದೇವರನ್ನು ಧ್ಯಾನ ಮಾಡಬೇಕು ಹಾಗಾದ್ರೂ ಸಂಭ್ರಮ ಇರಲಿ ಭಯ ಇರಲಿ ಕೊನೆಗೆ ಅದು ಮನೋಯೋಗ ಪ್ರೀತಿಯಲ್ಲಿ ಪರ್ಯವಸಾನ ಆಗ್ತದೆ ಹೀಗೆ ಭಗವಂತನ ಚಿಂತನೆ ಅದು ನಿರಂತರ ಮಾಡಿ ಸ್ವಲ್ಪ ಧ್ಯಾನದಿಂದ ಅಖಂಡವಾಗಿರತಕ್ಕಂತಹ ಧ್ಯಾನ ಅದು ಮಾಡಲಿಕ್ಕೆ ಸಾಧ್ಯ ಇದು ಅಸಂಭಾವಿತ ಅಲ್ಲ ಅನ್ನುವ ಪ್ರಕ್ರಿಯೆಯನ್ನು ದಾಸರು ನಮ್ಮ ಮುಂದೆ ಇಟ್ಟಿದ್ದಾರೆ ಏಕಾದಶ ಇಂದ್ರಿಯಗಳಲ್ಲಿ ಬಿಡದೆ ಋಷಿ ಕಪನ ಮೂರ್ತಿ ಸಾದರದಿ ನೆನೆವನು ಅದು ಬಿಡದೆ ಅಂತ ಇದು ಯೋಗ ಅಂದರೆ ಹಾಗೆ ನಮ್ದು ಏನು ಅಂದರೆ ಅಮಾಸೆಗೊಮ್ಮೆ ಹುಣ್ಣಿಗೊಮ್ಮೆ ಅಂತ ಹೇಳಿದ ಹಾಗೆ ಸತ್ಯನಾರಾಯಣ ಮಾಡಿದ ಹಾಗೆ ಅದು ಯಾವತ್ತೋ ಒಂದ್ಸಲ ನಾವು ಮಾಡೋದು ಹಾಗಾಗುವುದಿಲ್ಲ ಧ್ಯಾನ ಅಂತಂದರೆ ಯಾವುದೇ ಒಂದು ಸಿದ್ಧಿಸಬೇಕಾದ್ರೆ ಅದು ನಿ ನಿತ್ಯ ಮಾಡಬೇಕಂತ ಒಂದು ದಿವಸ ಮಾಡಿದ್ರೆ ಆಗುವುದಿಲ್ಲ ಬೆನ್ನು ಯೋಗ ಮಾಡ್ತಾನೆ ಒಮ್ಮೆ ತಿಂಗಳಿಗೊಮ್ಮೆ ಮಾಡಿದ್ರೆ ಬೆನ್ನು ಹೇಳಿದಾಗೆ ಕೇಳುದಿಲ್ಲ ಕೈ ಕಾಲು ಹೇಳಿದಾಗೆ ಕೇಳಲ್ಲ ನಿತ್ಯ ಇದ್ರೆ ಎಷ್ಟು ಬೇಕಾದ್ರೂ ಅದು ಬಗ್ತದೆ ಹೇಗೆ ಹೊರಗಿನ ಅವಯವ ಹಾಗೆ ಇಂದ್ರಿಯಗಳು ಮನಸ್ಸನ್ನು ಕೂಡ ಅದನ್ನು ಬಗ್ಗಿಸ್ಬೇಕು ನಾವು ಬಗ್ಗಿಸ್ಲಿಕ್ಕೆ ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಿದ್ರೆ ಅದು ಮನಸ್ಸು ಹೇಳ್ದಾಗೆ ಕೇಳುತ್ತೆ ಅದು ಕೋತಿ ಇದ್ದಾಗೆ ಕೋತಿಯನ್ನು ಆಡಿಸ್ಲಿಕ್ಕೆ ನಮ್ಗೆ ಗೊತ್ತಿರಬೇಕಷ್ಟೆ ಇಲ್ಲದಿದ್ರೆ ಕೋತಿ ನಮ್ಮನ್ನೇ ಆಡಿಸಿ ಅದು ಕೋತಿ ಅಂದ್ರೆ ಅದಕ್ಕಿಂತ ಚಂಚಲ ಅದು ಅದಕ್ಕಿಂತ ಚಪಲವದ್ದು ಆ ಕೋತಿ ನೀವು ನೋಡಿ ಅದು ನೋಡ್ತಾ ಕುತ್ಕೊಂಡ್ರೆ ನಾವೇ ಚಂಚ ಕೋತಿ ಆಗಿಬಿಡ್ತೇವೆ ಅದು ಅಷ್ಟು ಚಂಚಲ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸಾವಿರ ಕಡೆ ಅದು ನೋಡ್ತಾ ಇರ್ತದೆ ಹೀಗೆ ಹೀಗೆ ನೋಡ್ತಾ ಇರ್ತದೆ ಅದಕ್ಕಿಂತ ಚಪಲ ಈ ಮನಸ್ಸು ಅದೇನು ಚಿಲ್ಲರದ್ದಲ್ಲ ಆ ಮನಸ್ಸು ಅಷ್ಟೇ ಅಲ್ಲಿ ಇಲ್ಲಿ ಎಷ್ಟು ಕಡೆ ಓಡಿ ಈಗ ಒಂದು ಐದು ನಿಮಿಷದಲ್ಲಿ ಈ ಬ್ರಹ್ಮಾಂಡ ಸುತ್ತಾಡಿಕೊಂಡು ಬರ್ತದೆ ಚಪಲ ಅಂದ್ರೆ ಚಪಲ ಚಂಚಲ ಅಂದರೆ ಚಂಚಲ ಕೋತಿಗಿಂತ ಚಪಲ ಆದರೆ ಕೋತಿಯನ್ನು ಸ್ವಲ್ಪ ಅಭ್ಯಾಸ ಮಾಡಿಸಿದ್ರೆ ನಾವು ಹೇಳ್ದಾಗೆ ಅದು ಕುಣಿಯುತ್ತೇನೆ ಹಾಗೆ ಮನಸ್ಸಿಗೂ ಹೇಳಿದರೆ ಅರ್ಥ ಆಗುತ್ತೆ ಈ ಚಿಕ್ಕ ಮಕ್ಕಳಿರ್ತಾರೆ ಮಗು ಸುಮ್ಮನೆ ಕೂತ್ಕೋ ಕೂತ್ಕೊಳ್ಳುತ್ತೆ ಅದು ಗೊತ್ತದಕ್ಕೆ ನೀವು ಸುಮ್ಮನೆ ಹೇಳದಿದ್ದರೆ ಅದು ಅಯ್ಯೋ ರಂಪಾಟ ಅದು ಹಾರಾಟ ಇರ್ತದೆ ಅದರ ಮನಸ್ಸು ಅಷ್ಟೇ ಅದಕ್ಕೆ ಹೇಳಿ ಹೇಳಿ ಹೇಳಿದರೆ ಅದು ಹೇಳಿದ ಹಾಗೆ ಕೇಳುತ್ತೆ ನೀವು ನೋಡಿ ಆ ಮನಸ್ಸಿಗೆ ನೋಡು ಮಾತಾಡಬೇಡ ಸುಮ್ಮನೆ ಇರು ಅಂತ ಹೇಳಿದ್ರೆ ಆಯ್ತು ಸುಮ್ಮನೆ ಇರ್ತೇನೆ ಅಂತ ಹೇಳುತ್ತೆ ನೀವು ಹೇಳದಿದ್ರೆ ನಿಮ್ಮನ್ನು ಸುಮ್ಮನೆ ಇದ್ದಲಿಕ್ಕೆ ಬಿಡೋಲ್ಲ ಅದು ಎಲ್ಲೆಲ್ಲಿಯೋ ಕರ್ಕೊಂಡು ಹೋಗ್ತಾ ಇರ್ತದೆ ಅಂತ ಹಾಂ ಅದಕ್ಕೆ ದಾಸರು ಹೇಳಿದ್ದು ಬಿಡದೆ ಯಾವುದೇ ಅಷ್ಟೇ ಬಿಡದೆ ಅದು ಮುಖ್ಯವಾಗಿ ಬೇಕಾದ್ದು ಅದರಲ್ಲಿ ನಿರಂತರತೆ ಇರಬೇಕು ಅದಕ್ಕೆ ನಮ್ಮಲ್ಲಿ ಹೇಳುವಾಗಲೇ ಆಹಾರ ಸಂಧ್ಯಾ ಮತೀತ ದೇವರ ಚಿಂತನೆ ನಿರಂತರ ಮಾಡುವಂತ ಒಂದು ದಿವಸ ಬಿಡುವುದನ್ನೇ ಹೇಳಿಲ್ಲ ಅವರು ನಿರಂತರ ಕಂಟಿನ್ಯೂಟಿ ಅವರಲ್ಲಿ ಬೇಕು ನಿರಂತರತೆ ಇತ್ತು ಒಂದು ಏಕಾದಶಿ ನೀವು ಬಿಡಿ ಮತ್ತೆ ಎರಡನೇ ಏಕಾದಶಿ ಮಾಡಲಿಕ್ಕೆ ಸ್ವಲ್ಪ ರಗಳಾಗಿಬಿಡುತ್ತೆ ಮೊನ್ನೆ ಆಯ್ತಲ್ಲ ಹೀಗೆ ಇನ್ನೊಂದ್ಸಲ ಹೀಗಿರಲಿ ಪ ಈ ಅಂತ ಅದು ಕಂಟಿನ್ಯೂಟಿ ಇತ್ತು ಅಂದರೆ ಮತ್ತೆ ಬಿಡಲಿಕ್ಕಾಗೋದು ಎಷ್ಟು ವರ್ಷದಿಂದ ನಾನು ಮಾಡ್ತಾ ಇದ್ದೇನ್ರಿ ಇದನ್ನು ಬಿಡುವುದೇ ಹಾಗೆ ಬಿಡ್ಲಿಕ್ಕಾಗುವುದಿಲ್ಲ ನಮ್ಮ ಗುರುಗಳು ಎಂಬತ್ತಾರು ಎಂಬತ್ತೇಳು ವರ್ಷ ಅವರು ಪ್ರಾಣ ಉತ್ಕ್ರಮಣ ಆಗುವ ದಿವಸನೂ ಏಕಾದಶಿ ಉಪವಾಸ ಮಾಡಿದ್ದಾರೆ ಅದು ಅವ್ರದ್ದು ನಿರಂತರತೆ ಇತ್ತು ಅಂದರೆ ಅದು ಮಾಡಲಿಕ್ಕಾಗುತ್ತೆ ಮಾಡಿಸಿಕೊಂಡು ಹೋಗುತ್ತೆ ಅದು ನಾವು ಮಾಡಿದ ಹಾಗಿದೆ ಅಭ್ಯಾಸ ಅದಕ್ಕೆ ಬಿಡದೆ ಅದು ನಾವು ನೆನಪಿಟ್ಟುಕೊಳ್ಳಬೇಕು ಯಾವುದು ಅಷ್ಟೇ ಕೇಳುವುದು ಅಷ್ಟೇ ಅದು ನಿರಂತರ ನಾವು ಕೇಳ್ತಾ ಇದ್ರೆ ಅದು ಕೇಳಬೇಕು ಒಂದು ದಿವಸ ಬಿಟ್ರೆ ಅಯ್ಯೋ ನಿನ್ನೆ ಹೋಯ್ತಲ್ಲ ಮತ್ತೇನು ಮತ್ತೆ ಬಿಟ್ರೆ ಸರಿ ಅಂತ ಕೊನೆ ಮಂಗಳಕ್ಕೆ ಬಂದ್ರೆ ಸರಿ ಅದು ಬಿಡದೆ ಅಂತ ಅದಕ್ಕೆ ಹೇಳುದು ಯಾವುದೇ ಇದ್ರು ಕೂಡ ಯಾವುದೇ ಒಂದು ಸಾಧನೆ ಬಿಡದೆ ಮಾಡ್ಬೇಕು ನಮ್ಮ ಮಕ್ಕಳಿಗೆ ಶಾಲೆ ಕಳಿಸಿ ಒಂದ್ ದಿವಸ ರಜೆ ಹಾಕಿತಿ ಅಪ್ಪ ಇದು ಬೇಡ ಐತಿ ಇರು ಖುಷಿಯಾಗತ್ತೆ ಅಮ್ಮ ಇವತ್ತೇನು ರಜೆ ನಾಳೆ ರಜೆ ಹಾಕೋಣ ನಾಡ್ದು ಮತ್ತೆ ಹೋಗಲಿಕ್ಕೆ ಮತ್ತೆ ಜೋರು ಮಾಡಿ ಹೊಡೆದು ಬಡದು ಗಲಾಟೆ ಮಾಡಿ ಇಬ್ರು ಅಪ್ಪ ಅಮ್ಮ ಸಹಿತವಾಗಿ ಹೋಗ್ಬೇಕು ಸ್ಕೂಲಿಗೆ ಅಷ್ಟೇ ಅದು ಯಾವತ್ತೂ ಅಷ್ಟೇ ಒಂದು ದಿವಸ ಬಿಟ್ರೆ ಅದು ಅಭ್ಯಾಸ ಆಗುದಿಲ್ಲ ಅದಕ್ಕೆ ಬಿಡದೆ ನಿತ್ಯ ಮಾಡಬೇಕು ಅಂತ ಹೇಳದೆ ದಾಸರು ಬಿಡದೆ ಅಂತ ಹೇಳಿದರು ಯಾವುದೇ ಒಂದು ಅಭ್ಯಾಸ ಅದು ನಿರಂತರವಾಗಿರಬೇಕು ಅಂತ ಬಿಡದೆ ಫಷಿಕಪನ ಮೂರ್ತಿ ಸಾದರದಿ ನೆನೆವನು ಫಷಿ ಕಪ ಇಂದ್ರಿಯಗಳನ್ನು ಪಾಲನೆ ಮಾಡತಕ್ಕಂತಹ ಭಗವಂತನನ್ನು ನೆನೆಯುವ ನೆನೆಯಬೇಕಂತೆ ಅಂತವನು ಏನಪರಾಧಗಳ ಮಾಡಿದರೂ ಸರಿಯೇ ನಿರೋಧ ಗೈಸವು ಅಂತವರು ಏನು ತಪ್ಪು ಮಾಡಿದರೂ ಕೂಡ ಅದು ಮೋಕ್ಷಕ್ಕೆ ಪ್ರತಿಬಂಧಕ ಆಗುವುದಿಲ್ಲ ಅಂತ ಅದಕ್ಕೆ ಹೇಳುದಲ್ಲ ಏನು ತದಿಗಮೇ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶೋ ತದ್ ವ್ಯವದೇಶ್ ಜಜ್ಮೆಂಟ್ ಅದು ಸುಪ್ರೀಂ ಕೋರ್ಟ್ ಅಲ್ಲ ಸುಪ್ರೀಂ ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ ಅದು ಅದೇನು ಅಂತಂದ್ರೆ ತದಧಿಗಮೆ ಎಲ್ಲ ನಿಯಮಗಳು ಎಲ್ಲಿವರೆಗೆ ಅಂದರೆ ತದಧಿಗಮೆ ಭಗವಂತನ ದರ್ಶನ ಆಗುವ ತನಕ ತದಧಿಗಮೇ ಭಗವಂತನ ದರ್ಶನ ಆಯಿತೋ ಅಲ್ಲಿವರೆಗೆ ಮಾಡಿದ ಪಾಪ ಕರ್ಮಗಳೆಲ್ಲ ಸುಟ್ಟು ಬೂದಿ ಆಯಿತಂತೆ ಮತ್ತೆ ಆಮೇಲೆ ಮಾಡಿದ್ದು ಅಶ್ಲೇಷ ಅವನಿಗೆ ಅಂಟುವುದಿಲ್ಲ ಅಂತ ಲೇಪನೆ ಆಗುವುದಿಲ್ಲ ಅಂತ ಆದ್ರಿಂದ ಇಂದ್ರನ ಬಗ್ಗೆ ನಮಗೆ ದೃಷ್ಟಾಂತ ಸರಿ ಹೋಗುವುದಿಲ್ಲ ನಮ್ಮ ಜೀವನಕ್ಕೆ ಇಂದ್ರ ಆ ಕೆಡಿಸಿದ ನಿಮಗೆ ದೃಷ್ಟಾಂತ ಅಲ್ಲ ಅದು ಅಂತ ಹೇಳಿದ್ರು ಯಾಕೆಂತಂದ್ರೆ ತದದಿಗಿ ಭಗವಂತನ ದರ್ಶನ ಆದವ ಧ್ಯಾನದ ಮೆಟ್ಟಲಲ್ಲಿ ಇರುವವ ಅದು ಮಾಡಿದ ಭಗವಂತನ ಅನುಗ್ರಹ ಭಗವಂತನ ಆರ್ಡರ್ ಅದು ಅದು ಏನು ಅದು ಆರ್ಡರ್ ಇದ್ದು ಮಾಡುವವನಿಗೆ ತಪ್ಪ ಅಪರಾಧ ಆಗುವುದಿಲ್ಲ ಆರ್ಡರ್ ಇಲ್ಲದೆ ಮಾಡಿದ್ರೆ ಮಾತ್ರ ಅದು ಅಪರಾಧ ಆಗುತ್ತೆ ಈಗ ಒನ್ ಫೋರ್ಟಿ ಫೋರ್ ಜಾರಿಗೆ ತಂದಿರ್ತಾರೆ ಯಾರ ರಸ್ತೆಯಲ್ಲಿ ಇಳಿಲಿಕ್ಕಿಲ್ಲ ಅಂತ ಇದೆ ಆರ್ಡರ್ ಇದೆ ಅದೇನು ಹಿಂದೂ ಮುಸ್ಲಿಂ ಗಲಾಟೆ ಯಾರ ರಸ್ತೆಗೆ ಇಳಿಲಿಕ್ಕಿಲ್ಲ ಅಂತ ಯಾರ ರಸ್ತೆಗೆ ಇಳಿಲಿಕ್ಕಿಲ್ಲ ಅಂತ ಹೇಳ್ತೀರಿ ಪೊಲೀಸರು ಅಲ್ಲೇ ತಿಂತಿದ್ದಾರೆ ಜನ ತಿಂತ ಇದ್ದಾರೆ ನಾವು ಹೋಗ್ ಪೊಲೀಸರ ಹತ್ರ ಎಂತದ್ರೆ ಜಾರಿಗೆ ಬರ್ಲಿಲ್ವಾ ಅವ್ರ ನಾನೇ ಜಾರಿ ತಂದದ್ದೇ ನಿ ಸುಮ್ಮನೆ ಅಂತ ಹೇಳ್ತಾರೆ ನಮ್ಗೆ ನಮ್ಮನ್ನು ಬಿಟ್ಟು ನಿಮಗೆ ಮಾತ್ರ ಅವನು ತಿರುಗಿದ್ದಾನೆ ಅಂತ ಹೇಳಿ ನಾವು ಒಂದು ಹತ್ತು ಜನ ತಿರುಗಿದ್ರೆ ಕಪಾಲ ಮೊಕ್ಷ ತೆಗೆದು ಒಳಗೆ ಅರೆಸ್ಟ್ ಮಾಡ್ತಾರೆ ಅಷ್ಟೇ ನಿಯಮ ಯಾರಿಗೆ ಅಂತ ಕೆಲವರಿಗೆ ಮಾತ್ರ ನಿಯಮ ಎಲ್ರಿಗೂ ನಿಯಮ ಅನ್ವಯಿಸುವುದಿಲ್ಲ ಆ ಒನ್ ನಿಯಮ ಯಾರಿಗೆ ಅಂತ ಪೊಲೀಸರನ್ನು ಬಿಟ್ಟು ಉಳಿದವರಿಗೆ ಮಾತ್ರ ಹಾಗೆ ಈ ವಿಧಿ ನಿಷೇಧ ಯಾರಿಗೆ ಭಗವಂತನ ಅಜ್ಞಾನಿಗಳಿಗೆ ಮಾತ್ರ ಭಗವಂತನ ದರ್ಶನ ಪಟ್ಟವರಿಗೆ ಭಗವಂತನ ಆರ್ಡರ್ ಪೊಲೀಸರಿಗೆ ಗೌರ್ಮೆಂಟ್ ಆರ್ಡರ್ ಇದೆ ನೀವು ತಿರುಗಬೇಕು ತಿರುಗದಿದ್ರೆ ಅರೆಸ್ಟ್ ಅವರಿಗೆ ನಾವು ತಿರುಗಿದ್ರೆ ಅರೆಸ್ಟ್ ಹಾಗೆ ಅವರಿಗೆ ಭಗವಂತನ ಆಜ್ಞೆ ಇದೆ ನೀನು ಈಗ ಆ ಹಲ್ಲೆಯನ್ನು ಕೆಡಿಸಬೇಕು ಅಂತ ಭಗವಂತನ ಆಜ್ಞೆ ಅದು ಯಾಕೆಂದ್ರೆ ರಾಮಾಯಣ ಆಗುತ್ತೆ ಅದು ಬೇಡ ಈಗ ಅದು ಆರ್ಡರ್ ಇದೆ ಭಗವಂತನ ಆಜ್ಞೆ ಇದೆ ಅದಕ್ಕೆ ಅವನು ಮಾಡಿದ ಅದರಿಂದ ಅವನಿಗೆ ಅಪರಾಧ ಆಗಲಿಲ್ಲ ಎಷ್ಟು ಲೋಮಾಪಿ ನಚಿಯತೆ ಎಂದು ಏನಾಗಿಲ್ಲ ಅವನಿಗೆ ಯಾಕೆಂದ್ರೆ ಅದು ಭಗವಂತನ ಆರ್ಡರ್ ಗೌರ್ಮೆಂಟ್ ಆರ್ಡರ್ ಇದೆ ಆದ್ರಿಂದ ಏನು ಅಪರಾಧ ಮಾಡಿದರೂ ಸರಿಯೇ ಯಾರಿಗೆ ಧ್ಯಾನದ ಮೆಟ್ಲಲ್ಲಿರುವವನಿಗಲ್ಲ ಧ್ಯಾನ ಮಾಡಿ ಭಗವಂತನನ್ನು ಒದಿಸಿಕೊಂಡವನಿಗೆ ಏನಪರಾಧ ಮಾಡಿದರೂ ಸರಿಯೇ ನಿರೋಧ ಗೈಸವು ಮೋಕ್ಷ ಮಾರ್ಗಕೆ ದುರಿತ ರಾಶಿಗಳು ಅದು ಪಾಪ ಆಗುವುದಿಲ್ಲ ಅದು ಪ್ರತಿಬಂಧಕ ಆಗುವುದಿಲ್ಲ ಅವನಿಗೆ ತಡೆ ಆಗುವುದಿಲ್ಲ ಅದಕ್ಕೆ ಮೋಕ್ಷ ಅದು ಸಿದ್ಧವಾಗಿರತಕ್ಕಂಥದ್ದು ಮೋಕ್ಷ ಅಂದರೆ ಬಿಡುಗಡೆ ಕಷ್ಟದಿಂದ ಬಿಡುಗಡೆ ಅವನಿಗೆ ಸಿದ್ಧವಾಗಿರ್ತದೆ ಅಂತ ದಾಸರು ಹೇಳಿ ಧ್ಯ ಮಾಡುವ ಕ್ರಮವನ್ನು ಬಹಳ ಸೊಗಸಾಗಿ ಹೇಳ್ತಾರೆ ಯಾರಿಗೋ ನಮಗೆ ಸಮಸ್ಯೆಗಳು ದೇವರ ಧ್ಯಾನ ಮಾಡಬೇಕು ಅಂತ ಹೇಳಿದ್ಯಾರು ದೇವರು ಸ್ತೋತ್ರ ಮಾಡಬೇಕು ಅಂತ ಹೇಳಿದ್ಯಾರು ದೇವರು ಅದೇಂದ್ರೆ ದೇವರಿಗೆ ಅಷ್ಟು ಸ್ತೋತ್ರ ಅಷ್ಟು ಪೂಜೆ ಅರ್ಚನೆ ಯಾಕೆ ಇಂತಹ ಹುಚ್ಚು ನಮ್ಮ ದೇವರಿಗೆ ಎಂದು ತಲೆ ಕೆಡಿಸಿಕೊಳ್ತಾರೆ ಒಳ್ಳೆಯ ಮಾತು ಹೇಳ್ತಾರೆ ನೋಡಿ ಜೊತೆ ಅವ್ರು ಹೇಳ್ತಾರೆ ಹಗಲ ನಂದಾದೀಪ ದಂದದಿ ನಿಗಮ ವೇದ್ಯನ ಕೈ ಮುಗಿದು ನಾಲ್ಕರೊಳಗೊಂದು ಪುರುಷಾರ್ಥವನ್ನು ಬೇಡದಲ್ಲೇ ಜಗದು ಕೊಟ್ಟುದನು ಬುಂಜಿಸು ಮಗ ಮಡದಿ ಪ್ರಾಣ ಇಂದ್ರಿಯಾತ್ಮಾದಿಗಳು ಭಗವದ ದೀನವೆಂದಡಿಗಳಿಗೆ ನೆನವು ನೆನವುತ್ತಿರು ಇದು ಒಂದು ರೀತಿಯಾದ ಧ್ಯಾನ ಈ ಧ್ಯಾನದ ಈ ಶ್ಲೋಕದಲ್ಲಿ ದಾಸರು ಏನೆಲ್ಲ ಹೇಳಬೇಕೋ ಅದನ್ನೆಲ್ಲ ತುಂಬಿಸಿದ್ದಾರೆ ಧ್ಯಾನ ಅಂದರೆ ಏನು ಅಂತ ಪ್ರಶ್ನೆ ಅದನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಧ್ಯಾನ ಅಂದರೆ ಏನು ಅಂತ ಅದನ್ನು ವಿವರಣೆ ಮಾಡಿದ್ದಾರೆ ಧ್ಯಾನ ಹೇಗೆ ಮಾಡಬೇಕು ಅನ್ನೋದನ್ನು ವಿವರಿಸುತ್ತಾರೆ ಧ್ಯಾನದಿಂದ ದೇವರಿಗೆ ಏನಾದರೂ ಲಾಭ ಉಂಟಾ ತನ್ನ ಲಾಭಕ್ಕೋಸ್ಕರ ತನ್ನ ಸ್ವಾರ್ಥಕ್ಕೋಸ್ಕರ ಧ್ಯಾನವನ್ನು ದೇವರು ಹೇಳಿದ್ದ ಅದನ್ನು ವಿಶ್ಲೇಷಣೆ ಮಾಡ್ತಾರೆ ಧ್ಯಾನ ಅಂದರೆ ಏನು ಅಂತಂದ್ರೆ ದಾಸರು ಹೇಳ್ತಾರೆ ಭಗವದ್ ಅಧೀನವೆಂದು ಅಡಿಗಡಿಗೆ ನೆನವೂತಿರು ಇದೇ ಧ್ಯಾನ ಅಂತಂದ್ರೆ ಭಗವದ್ ಅಧೀನಾಥ ಚಿಂತನೆ ಮಾಡಬೇಕಂತೆ ಇದೇ ಧ್ಯಾನ ಅಂತಂದ್ರೆ ಯಾವುದರ ಧ್ಯಾನ ಮಗ ಮಡರಿ ಪ್ರಾಣ ಇಂದ್ರಿಯ ಆತ್ಮಾದಿಗಳು ನೋಡಿ ಎಷ್ಟು ಸುಲಭರುಳ್ಳಿ ಧ್ಯಾನ ಕಷ್ಟ ಏನು ಕಷ್ಟ ಇಲ್ಲ ನಮಗೆ ಧ್ಯಾನ ಉಂಟು ಮಗ ಮಡರಿ ಇಂದ್ರಿಯ ಆತ್ಮ ಮನೆ ಇದರ ಬಗ್ಗೆ ಧ್ಯಾನ ಉಂಟು ಇಲ್ವಾ ಮಗನ ಬಗ್ಗೆ ಧ್ಯಾನ ಇಲ್ವಾ ಉಂಟು ಮಗನ ಬಗ್ಗೆ ಚಿಂತೆ ನಮಗಿದ್ದೇ ಇದೆ ಮಗ ಏನಾದ ಓದ್ತಾನೋ ಇಲ್ವೋ ಅದೇ ಚಿಂತೆ ಅಯ್ಯನ್ ರೀ ಅವ್ನಕ್ಕೆ ಟಿ ವಿ ನೋಡ್ತಾನೆ ಇರ್ತಾನ್ರಿ ಕ್ರಿಕೆಟ್ ಆಡ್ತಾನೆ ಇರ್ತಾನ ರೀ ಅವ್ರು ಆ ಮಗ ಗುಟ್ಟಲ್ಲಿ ಕೇಳ್ತಾನೆ ಅಪ್ಪ ನೀನು ನೋಡ್ತಾ ಇರ್ಲಿಲ್ವಾ ಮೊದಲು ಕ್ರಿಕೆಟ್ ಅಂತ ಅಯ್ಯ ನಾನು ನೋಡ್ತಾ ಇದ್ರು ಓದ್ತಿದ್ದೆ ನಾನು ಓದ್ತೇನೆ ತವ ಹೇಳ್ತಾನೆ ಅವನು ಚಿಂತೆ ಆದ್ರೆ ಅಪ್ಪ ಚಿಂತೆ ಮಗನ ಬಗ್ಗೆ ಚಿಂತೆ ಇದೆ ಮಡದಿಯ ಬಗ್ಗೆ ಚಿಂತೆ ಇರ್ತದೆ ಇಂದ್ರಿಯಗಳ ಬಗ್ಗೆ ಚಿಂತೆ ಇದೆ ತನ್ನ ಬಗ್ಗೆ ಚಿಂತೆ ಇದೆ ತನ್ನ ವಸ್ತುಗಳ ಬಗ್ಗೆ ಚಿಂತೆ ಇದ್ದೇ ಇದೆ ದಾಸರು ಹೇಳಿದ್ರು ಇಷ್ಟರ ಬಗ್ಗೆಯೂ ನಿಮಗೆ ಚಿಂತೆ ಇದೆ ಅಲ್ಲ ಸುಲಭ ಧ್ಯಾನ ಮಾಡಲಿಕ್ಕೆ ಹೇಗೆ ಇದು ಭಗವಂತನ ಅಧೀನ ಅಂತ ಚಿಂತನೆ ಮಾಡಿಬಿಡಿ ಇದೇ ಧ್ಯಾನ ಎಷ್ಟ ನೋಡಿ ಧ್ಯಾನ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ನಮ್ಮಲ್ಲಿದ್ದ ವಸ್ತುಗಳನ್ನೇ ನಮಗೆ ಕೊಟ್ಟು ಧ್ಯಾನ ಮಾಡುವ ರೀತಿಯನ್ನು ತಿಳಿಸಿ ಕೊಡತಕ್ಕಂಥ ಅದು ಯಾರೋ ಗೆಸ್ಟ್ಗಳು ಬರ್ತಾರೆ ಅಡಿಗೆ ಆಗಬೇಕು ಅಯ್ಯೋ ಇನ್ನು ಅಂಗಡಿಗೆ ಹೋಗುದು ಯಾರ್ರೀ ಎಷ್ಟು ದುಡ್ಡು ಖರ್ಚು ಮಾಡ್ಬೇಕ್ರಿ ಎಂತ ಬಿಡ್ದು ಮನೆಯಲ್ಲಿ ಉಂಟಲ್ಲ ಚೂರು ಚೂರು ಚೂರು ಕೊಟ್ಟುಬಿಡಿ ಇದ್ದದ್ರಲ್ಲಿ ಅಡಿಗೆ ಮಾಡಿ ಹಾಕುವಂತ ವ್ಯವಸ್ಥೆಯನ್ನು ದಾತರು ತೋರಿಸಿಕೊಡ್ತಾರೆ ನಾವೇನು ಮಾಡ್ತೇವೆ ಅದಕ್ಕೆ ಒಂದು ಮುಖವನ್ನು ಅನುಸಂಧಾನವನ್ನು ನಮ್ಮ ಮುಂದೆ ಇಡ್ತಾರೆ ಮಗ ಮಡದಿ ಇಂದ್ರಿಯ ಆತ್ಮಗಳು ಭಗವದಧೀನ ಎಂದು ಅಡಿಗಡಿಗೆ ನೆನವುತ್ತೀರು ಇದೇ ಧ್ಯಾನ ಅಂತಂದ್ರೆ ಇದು ಭಗವಂತನ ಅಧೀನ ಇದು ನಾವು ಚಿಂತನೆ ಮಾಡಬೇಕಾದ್ರು ಹೌದಲ್ಲ ಮಗ ಭಗವಂತನ ಅಧೀನ ಇದು ಮೊದಲು ನಾವು ಚಿಂತಿಸಬೇಕಾದ ಅಂಶ ಈ ಮಗು ಹೇಗೆ ಬಂತು ಎಲ್ಲಿಂದ ಬಂತು ಯಾರು ಕೊಟ್ಟದ್ದು ಎಷ್ಟು ಹರಕೆ ಹೇಳಿ ಹುಟ್ಟಿದ ಕೂಸಿದು ಗೊತ್ತೋ ಅಂತ ಹೇಳ್ತಾರೆ ಅದು ಯಾವಾಗ ಒಮ್ಮೊಮ್ಮೆ ಹೇಳೋದು ಮಗು ಅಂದರೆ ಆ ಬಂದದ್ದು ಅದು ದೇವರ ಅನುಗ್ರಹದಿಂದ ಅಲ್ಲಿಂದ ಪ್ರಾರಂಭ ಆಗ್ತದೆ ಅಲ್ಲಿಂದ ಬೆಳೆಯುವುದು ನಮ್ದೇನು ಪಾತ್ರ ಇಲ್ಲ ನಾವು ಸುಮ್ಮನೆ ಗರ್ಭದಲ್ಲಿ ಇಟ್ಟುಕೊಂಡದ್ದಷ್ಟೇ ಇಟ್ಟುಕೊಂಡದ್ದಲ್ಲ ಅದು ಇದೇ ಅಷ್ಟೇ ನಮ್ದೇನು ಪಾತ್ರ ಅದರಲ್ಲಿ ನಮ್ದೇನು ಪಾತ್ರ ಬೇಡ ಅಂದರೆ ಅದು ಇಲ್ಲ ಇರಬೇಕು ಅಂದರೆ ಇರುವುದೂ ಇಲ್ಲ ಹಾಗಾಗಿ ನಮ್ದೇನು ಪಾತ್ರ ಇಲ್ಲ ಅದರಲ್ಲಿ ಒಳಗಿಂದ ಬೆಳೆಯುತ್ತೆ ತನ್ನಷ್ಟಕ್ಕೆ ಬೆಳೆಯುವುದಷ್ಟು ತನ್ನಷ್ಟಕ್ಕಲ್ಲ ಭಗವಂತನ ಇಷ್ಟಕ್ಕನುಗುಣವಾಗಿದ್ದು ಬೆಳೆಯುವುದು ಹಾಗಾಗಿ ಅದು ಭಗವದ ಅಧೀನ ನಮಗೆ ಕುತೂಹಲ ಎಷ್ಟು ಕುತೂಹಲ ಅಂತಂದರೆ ಜ್ಯೋತಿಷ್ಕರ ಹೋಗಿ ಜ್ಯೋತಿಷ್ಕರ ಅದು ಗಂಡೋ ಹೆಣ್ಣೋ ಅವರು ಹಾಗೇ ಜ್ಯೋತಿಷ್ ಹೇಳ್ತಾರೆ ಗಂಡಲ್ಲ ಹೆಣ್ಣು ಅಂತ ಅದು ಜ್ಯೋತಿಷ್ ಹಾಗೇ ಇರ್ತದೆ ಗಂಡಲ್ಲ ಹೆಣ್ಣು ಅದು ಮಗು ಹುಟ್ಟಿದ ಮೇಲೆ ಗಂಡು ಅಲ್ಲ ಹೆಣ್ಣು ಗಂಡು ಅಲ್ಲ ಹೆಣ್ಣು ಅದು ಹೇಗೂ ಆಗುತ್ತೆ ಗಂಡಲ್ಲ ಹೆಣ್ಣು ಅಂತ ಅವ್ರ ಸ್ಟೇಟ್ಮೆಂಟ್ ಹಾಗೆ ಇರ್ತದೆ ಬದುಕಬೇಕವ್ರ ಅವರ ಹಾಗೇ ಕ್ರಮ ಅವರು ಈಗ ಹಾಗಲ್ಲ ಸ್ಕ್ಯಾನಿಂಗ್ ಮಾಡಿ ಕೇಳ್ತೇವೆ ಎಂತದ್ರಿ ಹಾಗಾದ್ರೆ ಎಷ್ಟು ಕುತೂಹಲ ನಮಗೆ ಇರ್ತದೆ ನಮ್ಮ ಕೈಯಲ್ಲಿ ಯಾವುದು ಇಲ್ಲ ಬದಲಾವಣೆ ಮಾಡಲಿಕ್ಕಾಗುದಿಲ್ಲ ಯಾವ ಡಾಕ್ಟರ್ ಹತ್ರ ಡಾಕ್ಟ್ರೇ ನನಗೆ ಗಂಡು ಹೆಣ್ಣು ಬೇಡ ಗಂಡು ಗಂಡು ಬೇಡ ಹೆಣ್ಣು ಡಾಕ್ಟರ್ ಹೇಳ್ತಾರೆ ನನಗೆ ಎಂತದೋ ಗೊತ್ತಿಲ್ಲ ಇದು ಡಾಕ್ಟರ್ ಪರಿಸ್ಥಿತಿ ಆದ್ರಿಂದ ನಮ್ಮ ಕೈಯಲ್ಲಿಲ್ಲ ಅದು ಭಗವದ ದೀನ ಆಮೇಲೆ ಯಾವಾಗ ಬರುತ್ತೆ ಭಗವದ ದೀನ ಆ ಡಾಕ್ಟ್ರು ಕೇಳುದ ಹಾಗೆ ತಾಯಿ ಬೇಕಾ ಮಗು ಬೇಕಾ ಅಂತಲೇ ಕೇಳುವುದವರು ಆದ್ದರಿಂದ ಅದು ಭಗವದ ಅದು ಬಂತು ಬೆಳೀಬೇಕು ಕ್ಷಣ ಕ್ಷಣದಲ್ಲಿಯೂ ಕೂಡ ಆ ಮಗು ಓದ್ತೋ ಇಲ್ವೋ ನಮ್ಮ ಇರುತ್ತೋ ಇಲ್ವೋ ಎಲ್ಲಿ ಹಾರುತ್ತೋ ಗೊತ್ತಿಲ್ಲ ಇದೇ ತಲೆ ವಿಷಯ ಕೊನೆಗೆ ಕೆಲವರಿಗೆ ಚಿಂತೆ ಅದು ನನಗೆ ಪಿಂಡಾದನು ಇಡುತ್ತೋ ಇಲ್ವೋ ಅಲ್ಲಿವರೆಗೆ ಚಿಂತೆ ಅವರಿಗೆ ಆದ್ದರಿಂದ ಮಗ ನಮ್ಮ ಅಧೀನ ಅದು ಭಗವದ್ ಅಧೀನ ಚಿಂತನೆ ಇದು ನಮ್ಮ ಜೀವನದಲ್ಲಿ ನಡೆಯುವ ಕಹಿ ಅನುಭವಗಳ ಹಿನ್ನೆಲೆಯಲ್ಲಿ ನಾವು ಭಗವದ್ ಅಧೀನತ್ವವನ್ನು ಚಿಂತನೆ ಮಾಡಲಿಕ್ಕಾಗುತ್ತೆ ಯಾವುದೋ ಒಂದು ಕ್ಷಣದಲ್ಲಿ ಭಗವದ ಮಿಂಚಿ ಹೋಗುತ್ತೆ ಅದಲ್ಲ ಅಡಿಗಡಿಗೆ ಅಂತ ದಾಸರು ಒತ್ತು ನಮಗೆ ಭಗವಂತರ ಅಧೀನತ್ವ ಚಿಂತನೆ ಇಲ್ಲ ಅಂತಲ್ಲ ಯಾವುದೋ ಒಂದು ಕ್ಷಣದಲ್ಲಿ ಭಗವದ್ ಚಿಂತನೆ ಮಾಡ್ತೇವೆ ಒಂದು ಕ್ಷಣಕ್ಕೆ ಅದು ಸೀಮಿತವಾಗಬಾರದು ಅಡಿಗಡಿಗೆ ಅಂತ ಹೇಳ್ತಾರೆ ಅಡಿಗಡಿಗೆ ಅಂದರೆ ಒಂದು ಅಡಿ ಇಟ್ಟರೆ ಮತ್ತೊಂದು ಅಡಿ ಇಟ್ಟರೆ ಹೆಜ್ಜೆ ಹೆಜ್ಜೆಗೂ ಭಗವದ ದೀನತ್ವವನ್ನು ನಾವು ಚಿಂತನೆ ಮಾಡಬೇಕು ಇದು ಧ್ಯಾನ ಅಡಿಗಡಿಗೆ ನೆನವುತಿರು ಇದನ್ನು ನೆನೀತಾ ಇರಬೇಕು ಏನು ಭಗವದ ಎಂದು ಚಿಂತನೆ ನಾವು ಮಾಡ್ತಾ ಇರಬೇಕಂತ ನಾವು ಮಗ ಮಡದಿ ಇಂತ ಕೆಲವು ಶಬ್ದಗಳನ್ನಿಟ್ಟಿದ್ದಾರೆಷ್ಟೇ ಇಷ್ಟೇ ಅಲ್ಲ ನಾವು ಅಭಿಮಾನ ಮಾಡುವ ನಾವು ಪ್ರೀತಿಸುವ ನಮ್ಮ ಮನಸ್ಸು ಎಲ್ಲಿದೆ ಅದು ಭಗವದ ಅಂತ ಚಿಂತನೆ ಮಾಡಬೇಕು ಇದು ನಮ್ಮ ಹಿರಿಯರು ಕೊಟ್ಟ ಒಳ್ಳೆಯ ಚಿಂತನೆ ಅವರಿಗೆ ಮನಃಶಾಸ್ತ್ರ ಎಷ್ಟು ಚೆನ್ನಾಗಿ ಗೊತ್ತಿತ್ತು ಅನ್ನೋದಕ್ಕೆ ಇದೊಂದು ನಿದರ್ಶನವರಿಗೆ ಇದು ಮನಃಶಾಸ್ತ್ರ ಎಷ್ಟು ಅವರಿಗೆ ಕರಗತ ಇದಕ್ಕೆ ಉದಾಹರಣೆ ಧ್ಯಾನ ಮಾಡು ಅಂತ ಹೇಳಬೇಕು ಧ್ಯಾನ ಅಂದರೆ ಏನು ಅಂತ ಕೇಳ್ತಾನೆ ನಮಗೆ ಹೇಳಲಿಕ್ಕಾಗ ಧ್ಯಾನ ಅಂದರೆ ಧ್ಯಾನ ಕಣ್ಣು ಮುಚ್ಚೋದು ಕೂಡುದು ಅಂತ ಅದಲ್ಲ ಧ್ಯಾನ ಅಲ್ಲ ಕಣ್ಣು ತೆರೆದ್ರೂ ಅಷ್ಟೇ ಕಣ್ಣು ಮುಚ್ಚಿದ್ರೂ ಅಷ್ಟೆ ಎರಡೂ ಒಂದೇ ಕಣ್ಣು ಮುಚ್ಚಿದ್ರೆ ಬೇಗ ನಿದ್ದೆ ಬರುತ್ತೆ ಅಷ್ಟೇ ಕಣ್ಣು ತೆರೆದ್ರೆ ಅಷ್ಟು ಬೇಗ ಬರೋಲ್ಲ ಅಷ್ಟೇ ವ್ಯತ್ಯಾಸ ಅಷ್ಟೇ ಅದರ ಧ್ಯಾನ ಅಂದರೆ ಅದು ಹೇಗಿರ್ತದೆ ಅಂತಂದರೆ ಅದಕ್ಕೆ ಮನೋಯೋಗ ಬೇಕಕ್ಕೆ ಯೋಗಕ್ಕೆ ಮನಸ್ಸು ನಿಲ್ಬೇಕು ಮನಸ್ಸು ಒಂದು ನಮಕ್ಕು ಹೇಳದಾಗೆ ಮನಸ್ಸು ಇರುವುದಿಲ್ಲ ಮನಸ್ಸು ಹರಿಯುತ್ತದಷ್ಟೇ ಯಾವುದು ಒಬ್ಬರಿಗೆ ಒಂದು ಇಷ್ಟ ಆದ್ದು ಇನ್ನೊಬ್ಬರಿಗೆ ಇಷ್ಟ ಆಗಬೇಕಾಗಿಲ್ಲ ತಂದೆಯಾಗಿ ಇಷ್ಟ ಆದ್ದು ಮಗನಿಗೆ ಇಷ್ಟ ಆಗಬೇಕಾಗಿಲ್ಲ ಹಾಗಾಗಿ ಮನಸ್ಸು ಅವರವರಿಗೆ ಬಿಟ್ಟಿರತಕ್ಕಂಥದ್ದು ಅದಕ್ಕೆ ಏನು ಮಾಡಬೇಕು ಒಂದು ಕೆಲಸ ಮಾಡಬೇಕು ಅಂತ ದಾಸರು ಹೇಳಿದರು ಮನಸ್ಸು ಎಲ್ಲಿದೆ ಅಲ್ಲಿ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿ ಒಂದೋ ಭಗವಂತನಲ್ಲಿ ಮನಸ್ಸಿಡಬೇಕು ಇಲ್ಲ ಮನಸ್ಯಲ್ಲಿದೆ ಅಲ್ಲಿ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿ ಯಾವುದು ಸುಲಭ ಭಗವಂತನಲ್ಲಿ ಮನಸ್ಸು ಇಡುವುದಕ್ಕಿಂತ ಮನಸ್ಸಿದ್ದಲ್ಲಿಗೆ ಭಗವಂತನಲ್ಲೇ ಕಳಿಸಿಕೊಡೋದು ಒಳ್ಳೆಯದು ಅಂತ ಹೇಳಿದ್ರು ಅದರಿಂದ ಮಗ ಮಡದಿ ಇಂದ್ರಿಯ ಆತ್ಮಗಳಲ್ಲಿ ಅಡಿಗಡಿಗೆ ಭಗವಂತನಿದ್ದಾನೆ ಅಂತ ಭಗವದ ದೀನ ಅಂತ ದಾಸರು ಒಳ್ಳೆಯ ಚಿಂತನೆಯನ್ನು ಕೊಟ್ಟರು ಆದರೆ ನಮ್ಮ ಮನಸ್ಸಂತೂ ಇಂದ್ರಿಯಗಳ ಅದಕ್ಕೆ ಹೆಸರೇ ಇಂದ್ರಿಯ ಏಕಾದಶ ಸ್ಥಾನ ಇಂದ್ರಿಯಗಳು ಅಂತ ಹಿಂದೆ ಹೇಳಿದ್ದಾರೆ ಅದು ಇಂದ್ರಿಯ ಅದು ಇಂದ್ರಿಯ ಅಂದ್ರೆ ಏನು ಅಂದ್ರೆ ಇದಂ ಪ್ರತಿ ಇತಿ ಇಂದ್ರಿಯ ಅದು ವಿಷಯದ ಕಡೆಗೆ ಅದು ಧಾವಿಸುವಂತಹದ್ದು ಅದು ಇಂದ್ರಿಯ ಅಂದ್ರೆ ವಿಷಯಗಳಿಗೆ ಕಡೆಗೆ ಹೋಗುವಂತಹದ್ದು ಅದು ವಿಷಯದ ಕಡೆ ಎಲ್ಲಾದರೂ ಶಬ್ದ ಆಯಿತು ಕಿವಿ ಓಡಿ ಆಯ್ತು ಅಲ್ಲಿಗೆ ಅದು ಇಂದ್ರಿಯ ಅದ ಇದಂಪ್ರತಿ ದ್ರವತಿ ಅಲ್ಲಿ ಓಡ್ತದೆ ಅದು ಇಂದ್ರಿಯ ಅದರಿಂದ ಇಂದ್ರಿಯ ಅಲ್ಲಿ ಯಾವಾಗ ಹೋಯಿತು ಮನಸ್ಸಲ್ಲಿದೆ ನಾವೇನು ಮಾಡಬೇಕಾಗಾದ್ರೆ ಅಲ್ಲಿ ದೇವರಿದ್ದಾರೆ ಅಂತ ಚಿಂತನೆ ಮಾಡಿಬಿಟ್ರೆ ಸರಿ ಹಾಗದು ಧ್ಯಾನಾಯಿತು ಕಣ್ಣಿಯಲ್ಲಿ ಹೋಯಿತು ಕಣ್ಣಲ್ಲಿ ನಿಂತಿದೆ ಅಲ್ಲಿ ಭಗವಂತ ಇದ್ದಾನೆ ಅಂತ ನಾವು ಚಿಂತನೆ ಮಾಡಿಬಿಟ್ರೆ ಅದು ಧ್ಯಾನ ಆಯಿತು ಹೀಗೆ ಇದು ಮನಶಾಸ್ತ್ರ ಅಂತ ಕರೆಯಿತು ಮನಸ್ಸನ್ನು ದೇವರ ಹತ್ರ ನಮಗೆ ಆಗುವುದಿಲ್ಲ ಮನಸ್ಸು ಹೋಗು ದೇವರ ಎಲ್ಲಿದ್ದಾರೆ ದೇವರು ಉದ್ಯಾನ ರೀತಿಯಲ್ಲಿ ಹಿರಣ್ಯ ಶಿಷ್ಯರೇ ನಾವು ದೇವರಲ್ಲಿದ್ದಾರೆ ಅಂತ ಪ್ರಶ್ನೆ ನಮ್ದು ಯಾಕೆ ಹಿರಣ್ಯಕಶಿಪು ನಮಗೇನು ವ್ಯತ್ಯಾಸನೇ ಇಲ್ಲ ಗುಟ್ಟಲ್ಲಿ ಕೇಳಿದ್ರೆ ನಾವು ಹಿರಣ್ಯ ಎಲ್ಲಿದಾರ ದೇವರು ಅಲ್ವಾ ಪ್ರಶ್ನೆ ಎನ್ಸ್ಲೇ ಅದಕ್ಕೆ ದಾಸರು ಹೇಳಿದರು ನಮ್ಮ ಮನಸ್ಸನ್ನು ಅರಿತವರು ಹೇಳಿದರು ಅದು ದೇವರನ್ನು ಇದ್ದಲ್ಲಿಗೆ ಮನಸ್ಸು ಕಳಿಸಿದ್ರು ಬೇಡಪ್ಪ ನಿನ್ನ ಮನಸ್ಸು ಎಲ್ಲಿದೆ ಹೇಳು ನೀನ್ ಯಾವ್ದನ್ನು ಪ್ರೀತಿಸ್ತೀ ಹೇಳು ಮನೆ ಭಾರಿ ಪ್ರೀತಿ ಮಾಡಿ ಮಾಡೆ ಕಟ್ಟಿದ್ದು ಭಾರಿ ಅದರಲ್ಲಿ ಅಭಿಮಾನ ಅಲ್ಲಿಯೇ ದೇವರಿದ್ದಾರೆ ಚಿಂತನೆ ಮಾಡುವ ಖುಷಿಯಾಯಿತು ನೋಡಿ ಇದು ಧ್ಯಾನವನ್ನು ಹೇಳದಕ್ಕಂತಹ ಕ್ರಮ ಈ ರೀತಿಯಲ್ಲಿ ಈ ನುಡಿಯಲ್ಲಿ ಬಹಳ ಸುಂದರವಾಗಿ ಧ್ಯಾನದ ಚಿಂತನೆಯನ್ನು ಮಾಡುತ್ತಾರೆ ಈಗ ನಮ್ಮ ಮನಸ್ಸು ಅಲ್ಲಿ ಹೋಗಿದೆ ಅದನ್ನು ದೇವರ ಅಲ್ಲಿದ್ದಾರೆ ಅಲ್ಲೇ ಧ್ಯಾನ ಮಾಡೋಣ ಅಂತ ಹೇಳ್ತಾ